ಸೃಷ್ಟಿಸ್ಥಿತ್ಯಪ್ಯ ದೃಶಿತಮೋ ಬಂಧಮೋಕ್ಷ ಯಸ್ಮ್ರಹ್ಮ್ರಭತಿ ಸರನಶತ್ವಾತ್ಮಕ ವಿಷ್ಣೋರ್ವ್ಯಸ್ತ ಮತ ಸಕಲ ನಿಧಿಸವೋಷ ವ್ಯಪೇತ ಪೂರ್ಣಾನಂದ್ಯಯೋ ಯೋಗ ಗುರು ಪರಮಶ್ಚಿಂತ ಏತನ್ಮಯಿತರತಚಾರಾಷ್ವಿಜ್ಞಸ್ವರ ತೇ ಬ್ರಹ್ಮಹೃದ ಯಕವೈ ಮುಹ್ಯಂತ ಯೂರಯ ತೇಜೋವಾರೀಮೃ ಯಥಾ ಯತ್ರಿ ಸರ್ಗೋ ಮೃಷಾ ಧಾಂಸ್ ಸ್ವೇನ ಸದಾ ನಿರಸ್ತುಹಕ ಸತ್ಯವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಡಮೂಕೋಪಿ ವಗ್್ಮೀ ಜಡಮತಿರ್ಪಿಜುರ್ಜಾತೆ ಪ್ರಜ್ಞಮೂಲಿ ಸಕಲವಚನಚೇತೋ ದೇವತ ಭಾರತೀಸ ಮಮ ಮತಸಿ ನಿಧತ್ತ ಸನ್ನಿಧಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಹಿನ್ಯಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವ್ಯವಿಧಾಕಿಹರನ್ ಶ್ರೀವಾದಿರಜಾನಿ ವಂದೇಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯವ್ರತರೇಂದ್ರಮುನಿಪನ್ ಸದ್ಬೋಧಸಧ್ಯಾನಪ ಸತ್ಯಕರಾಬ್ಜೋತ್ಥಾ ಪಂಚಾಶದ್ವರ್ಷಪೂಜನ್ ಸತ್ಯಪ್ರಮೋದೀರ್ಥಾರ್್ಯಾನ್ ನೌಮಿನ್ಯ್ಯಾಧಾರ ತಸ್ಂತ ಮನವಜ್ಞಮನಂತಪಾರವ್ಞಮೀಶ್ವರಮೈಕುಂಠಿಷ್ಣ್ಯ ನಿರ್ವೇದ ಧೀರ ಹರ ಹರವ್ರಜಿನಪ್ತೋ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೇ ನಿನಗೆ ಸಮಾನರಾದ ವಕ್ತೃಗಳು ಉಪದೇಶ ಮಾಡುವಂತಹ ಗುರುಗಳು ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ ಅನ್ನುವುದಕ್ಕಾಗಿ ನಿನಗೆ ಶರಣು ಬಂದಿದ್ದೇನೆ ಅಂತ ಉದ್ಧವ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅನವಧ್ಯಂ ಅನಾದಿ ಕಾಲದಿಂದಲೂ ಯಾವ ದೋಷಗಳಿಂದ ಅಜ್ಞಾನ ಸಂಶಯ ವಿಪರೀತ ಜ್ಞಾನ ಮೊದಲಾದ ಯಾವ ದೋಷಗಳಿಂದಲೂ ರಹಿತನಾದ ಅನಂತಪಾರಂ ಭಗವಂತನಿಗೆ ಯಾವುದೇ ತರಹದ ಅಂತ ಇಲ್ಲ ಪಾರ ಇಲ್ಲ ಅಂತಹ ಅನಂತ ಕೊನೆಯಿಲ್ಲದ ದಂಡೆಯಿಲ್ಲದಂತಹ ಭಗವಂತನ ಜ್ಞಾನ ಸರ್ವಜ್ಞಂ ಸರ್ವವನ್ನು ತಿಳಿದವ ಈಶ್ವರಂ ಈಶರೂಂತ ಪ್ರಸಿದ್ಧರಾದ ರುದ್ರಾಜ ದೇವತೆಗಳಿಗೂ ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾದಂತಹ ವ್ಯಕ್ತಿ ಅಖಂಡ್ ಅಖಂಡ ವಿಕುಂಠಿಷ್ಣ್ಯಂ ಅಖಂಡ ಏಕಪ್ರಕಾರವಾದ ಸ್ವಗತ ಭೇದವರ್ಜಿತವಾದ ವಿಕುಂಠ್ ಅಪ್ರತಿಬದ್ಧ ಧಿಷ್ಣ್ಯ ಸ್ವರೂಪ ಪರಮಾತ್ಮನ ಸ್ವರೂಪದಲ್ಲಿ ಭೇದ ಇಲ್ಲ ಅವನ ಗುಣಗಳಿಗೂ ಅವನ ಅವಯವಗಳಿಗೆ ಕ್ರಿಯಾಗಳಿಗೆ ಅವತಾರಗಳಿಗೆ ಯಾವುದಕ್ಕೂ ಭಗವಂತನಲ್ಲಿ ಭೇದ ಇಲ್ಲ ಪರಮಾತ್ಮನ ಯಾವುದೇ ಕಾರ್ಯಗಳಿಗೆ ಪ್ರತಿಹತಿ ಇಲ್ಲ ಅಂತಹ ಸ್ವರೂಪ ಅಖಂಡ ವಿಕುಂಠಿಷ್ಣ್ಯಂ ಭೇದರಹಿತವಾದ ಏಕಪ್ರಕಾರವಾದ ಅಪ್ರತಿಹತವಾದಂತಹ ಸ್ವರೂಪ ಭಗವಂತನದು ಅಂತಹ ನರಸಖನಾದ ನಾರಾಯಣ ನೀನು ನಿನಗೆ ನಾನು ಶರಣು ಬರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಅದಕ್ಕೆ ವ್ಯಾಖ್ಯಾನಕಾರರನ್ನೋದು ಬ್ರಹ್ಮಾಜ ದೇವತೆಗಳು ಯಾರೂ ಕೂಡ ಉಪದೇಶವನ್ನು ಮಾಡುವುದಕ್ಕೆ ನನಗಿಂತಲೂ ಬಹಳ ಉತ್ತಮರು ಆದರೆ ನಿನಗೆ ಸಮಾನರಲ್ಲ ಅನ್ನುವುದಕ್ಕೋಸ್ಕರ ನಿನ್ನಂತಹ ಉಪದೇಶ ಮಾಡುವ ಗುರುಗಳು ನನಗೆ ದೊರಕಿದಾಗ ನಾನು ಬೇರೆಯವರಿಗೆ ಪ್ರಶ್ನೆ ಮಾಡೋದಿಲ್ಲ ಬೇರೆಯವರಿಂದ ಉಪದೇಶ ಪಡೆಯೋದಿಲ್ಲ ಅಂತಂತೀಯಲ್ಲ ನರನಾರಾಯಣರಿದ್ದಾರಲ್ಲ ಬದರಿಕೆ ಆಶ್ರಮದಲ್ಲಿ ಬ್ರಹ್ಮದೇವರು ಬೇಡ ಬಿಟ್ಬಿಡು ನಾರಾಯಣನ ಹತ್ತಿರನೇ ಉಪದೇಶ ಪಡೆಯಬಹುದಲ್ಲ ಅಂತ ಕೃಷ್ಣ ಅಂದರೆ ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ಈ ರೀತಿಯಾಗಿ ಸ್ತೋತ್ರ ಮಾಡಿದ್ದಾನೆ ಉದ್ಧವ ಅಂತಂತಾರೆ ನೀನೇ ನಾರಾಯಣ ಅನ್ನೋದಕ್ಕೆ ನಿನ್ನ ಹತ್ರ ಬಂದಿದ್ದೇನೆ ನಾರಾಯಣನ ಹತ್ರ ಹೋಗಬಹುದು ನಿಜ ಬ್ರಹ್ಮಾದಿಗಳಂತೆ ಅವನಿಗೇನು ದೋಷ ಇಲ್ಲ ಆದರೆ ಆ ನಾರಾಯಣನೇ ನೀನಾದದ್ದರಿಂದ ಬದರಿಯಲ್ಲಿರುವ ಯಮಧರ್ಮನ ಮಗನಾದ ನಾರಾಯಣನೇ ನಾರಾಯಣಾವತಾರ ಬೇರೆಯಲ್ಲ ಕೃಷ್ಣಾವತಾರ ಬೇರೆಯಲ್ಲ ಇಬ್ಬರೂ ಅತ್ಯಂತ ಅಭಿನ್ನ ಆದದ್ದರಿಂದ ನಾನು ಶರಣು ಬಂದಿದ್ದೇನೆ ಎಂಬುದಾಗಿ ತಿಳಿಸಿಕೊಡ್ತಾರೆ ನಾರಾಯಣನೇ ಕೃಷ್ಣ ನರನೇ ಅರ್ಜುನನಾಗಿ ಅವತಾರ ಮಾಡಿದ್ದು ಅದನ್ನು ತಿಳಿಸ್ತಾರೆ ವಿಷ್ಣೋರ್ ವಾಯೋರ್ ಅನಂತಸ್ಯ ತ್ರಿಭಿರವಂಶೈರ್ ನರಸ್ಮೃತಃ ಸೇಂದ್ರೈ ಚತುರ್ಭಿ ಪಾರ್ಥಸ್ತು ದ್ವಾಭ್ಯಾಂತೂ ಬಲಲಕ್ಷ್ಮಣೌಂಶ ವಿವೇಕಿ ನರಸಖ ನಾರಾಯಣನಾದ ಪರಮಾತ್ಮನಿಗೆ ನರರು ಮನುಷ್ಯರು ಗೆಳೆಯರಾಗಿದ್ದಾರೆ ಅಂತ ಹೀಗೆ ಅರ್ಥವನ್ನು ಮಾಡಿಕೊಳ್ಳಬೇಡಿ ಪರಮಾತ್ಮ ಸರ್ವಭೂತ ಸುಹೃತ್ತಮನು ಎಲ್ಲ ಜೀವರಾಶಿಗಳಿಗೂ ಗೆಳೆಯ ಆ ವಿಷಯ ಬೇರೆ ಆದರೆ ಇಲ್ಲಿ ವಿವಕ್ಷಿತವಾದ ನರ ಎಂಬ ಶಬ್ದಕ್ಕೆ ಕೇವಲ ಮನುಷ್ಯರು ಅಂತ ಅರ್ಥ ಅಲ್ಲ ಹಾಗಾದರೆ ಯಾರು ನರರು ಅಂದರೆ ಸಾಕ್ಷಾತ್ ಶೇಷದೇವರ ಅವತಾರ ವಿಷ್ಣುವಿನ ವಾಯುದೇವರ ಆವೇಶ ಇವುಗಳಿಂದ ಸೇರಿದ ವ್ಯಕ್ತಿ ಅವನು ನರ ಅಂದರೆ ನರ ಅಂದರೆ ಮೂರು ಶೇಷ ವಾಯು ವಿಷ್ಣು ಈ ಮೂರು ಸೇರಿದರೆ ಅದು ನರ ಅದರಲ್ಲಿ ಶೇಷನ ಸಾಕ್ಷಾತ್ ಅವತಾರ ವಿಷ್ಣು ಮತ್ತು ವಾಯುದೇವರ ಆವೇಶ ಇರುವ ಸನ್ನಿಧಾನ ಇರುವಂತಹ ವ್ಯಕ್ತಿ ಅವನು ನರ ಅಂತಹ ನರ ಈ ನಾರಾಯಣನಿಗೆ ಸಖ ಸರ್ವೋತ್ತಮನಾದ ಯಮಧರ್ಮನ ಮಗನಾಗಿ ಅವತಾರ ಮಾಡಿದಂತಹ ನಾರಾಯಣ ಪಂಚರಾತ್ರ ಗ್ರಂಥದ ನಿರ್ಮಾಣವನ್ನು ಮಾಡಿದಂತಹ ನಾರಾಯಣ ಯೋಗಿಗಳಿಗೆ ಯಾವ ರೀತಿ ಧ್ಯಾನಾದಿಗಳನ್ನು ಮಾಡಬೇಕು ಅಂತ ಉಪದೇಶ ಮಾಡಿದಂತಹ ನಾರಾಯಣ ಹಿಂದೆ ಬಂದ ಹಾಗೆ ಎಲ್ಲ ಅಪ್ಸರಾಸ್ತ್ರೀಯರು ಬಂದು ನೃತ್ಯ ಮಾಡಿದರೂ ಮನಸ್ಸಿಗೆ ವಿಕಾರವಾಗದೆ ಅವರಿಗೇನೇ ನಾಚಿಕೆಯಾಗುವ ರೀತಿಯಲ್ಲಿ ಉರ್ವಶಿಯನ್ನು ಸೃಷ್ಟಿ ಮಾಡಿ ಕೊಟ್ಟುಕೊಳಿಸಿದಂತಹ ನಾರಾಯಣ ಅಂತಹ ನಾರಾಯಣನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ ತ್ರಿವಿರವಂಶೈರ್ ನರಸ್ಮೃತಃ ಮೊನ್ನೆ ಮಹಾಭಾರತದಲ್ಲಿ ಅರ್ಜುನ ಪಾಶುಪತಾಸ್ತ್ರವನ್ನು ಸಂಪಾದನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋದಾಗ ಇಂದ್ರದೇವರು ಅಲ್ಲಿ ಲೋಮಶ ಲೋಮಷಋಷಿಗಳಿಗೆ ಯಾರು ಅರ್ಜುನ ಯಾಕೆ ನಿನ್ನ ಅರ್ಧ ಸಿಂಹಾಸನದ ಮೇಲೆ ಅವನನ್ನು ಕೂಡಿಸಿಕೊಂಡಿದ್ದಿ ಅಂತೆಲ್ಲ ಕೇಳಿದಾಗ ಇವರು ಬೇರೆ ಯಾರಲ್ಲ ನರನಾರಾಯಣರ ಅವತಾರರು ಎಂಬುದಾಗಿ ಇಂದ್ರ ಲೋಮಷಋಷಿಗಳಿಗೆ ಹೇಳುವಾಗ ನಾರಾಯಣನೇ ಕೃಷ್ಣನಾಗಿದ್ದಾನೆ ನರನೇ ಅರ್ಜುನನಾಗಿದ್ದಾನೆ ಅವರಿಬ್ಬರೂ ಭೂಹಾರ ಹರಣ ಮಾಡುವುದಕ್ಕೋಸ್ಕರ ಅವತಾರ ಮಾಡಿದ್ದು ಎಂಬುದಾಗಿ ಹೇಳಿದ ಮಾತನ್ನು ನಾವು ಕೇಳ್ತೇವೆ ಅಂದರೆ ನರ ನಾರಾಯಣರೇ ಕೃಷ್ಣಾರ್ಜುನರಾಗಿ ಅವತಾರ ಮಾಡಿದ್ದು ಅಂತ ಮಹಾಭಾರತಾದಿಗಳಲ್ಲಿ ಅಲ್ಲಲ್ಲಿ ಹೇಳುವ ಮಾತಿಗೂ ನಾರಾಯಣಂ ನರಸಖಂ ಶರಣಂ ಪ್ರಪದ್ದೆ ಅಂತ ಕೃಷ್ಣನಿಗೆ ನಾರಾಯಣ ನರನ ಅವತಾರನಾದ ಅರ್ಜುನ ಸಖ ನೀನು ನಿನಗೆ ಶರಣು ಬಂದಿದ್ದೇನೆ ಎಂದು ಉದ್ಧವ ಹೇಳುವುದಕ್ಕೂ ಸಂಗತ್ಯವನ್ನು ನಾವು ಚಿಂತನೆ ಮಾಡಬಹುದು ಇನ್ನು ಅರ್ಜುನ ಯಾರು ಅರ್ಜುನನಲ್ಲಿ ಒಂದು ಎಕ್ಸ್ಟ್ರಾ ಸೇರ್ತದೆ ಅವನು ಸಾಕ್ಷಾತ್ ಇಂದ್ರಾವತಾರ ಈ ಮೇಲಿನ ಮೂರು ಜನರ ಆವೇಶ ವಿಷ್ಣು ವಾಯು ಶೇಷ ಈ ಮೂರು ಜನರ ಆವೇಶ ಇಲ್ಲಿ ಶೇಷಾವತಾರ ವಿಷ್ಣು ವಾಯು ಇಬ್ಬರ ಆವೇಶ ನರನಲ್ಲಿ ಆದರೆ ನರನೇ ಅರ್ಜುನ ಅಂತಂದಾಗ ನರನೇ ಅರ್ಜುನ ಅಲ್ಲ ನರನ ಆವೇಶ ಅರ್ಜುನನಲ್ಲಿ ಅರ್ಜುನ ಸ್ವಯಂ ಇಂದ್ರಾವತಾರ ಹೀಗಾಗಿ ನಾಲ್ಕಾಯಿತು ಸ್ವಯಂ ಇಂದ್ರ ನರನ ಆವೇಶ ವಿಷ್ಣು ವಾಯು ಹಾಗೂ ಅನಂತ ಅಂದರೆ ಶೇಷ ಇಂದ್ರ ಈ ನಾಲ್ಕು ಜನರು ಸೇರಿದರೆ ಅರ್ಜುನ ಕೆಲವರ ಅಭಿಪ್ರಾಯದ ಪ್ರಕಾರ ಅರ್ಜುನನಲ್ಲಿ ಐದಿದೆ ಅಂತ ಹೀಗೆ ಅಭಿಪ್ರಾಯವನ್ನು ಪಡ್ತಾರೆ ಯಾಕೆಂದರೆ ಯದ್ಯಪಿ ಶ್ರೀನಿವಾಸಸ್ಥರ ಅಂತಾರೆ ನರಾಂತರ್ ವಿಷ್ಣು ಭಿನ್ನ ಮೂಲರೂಪ ಭಗವದಾವೇಶೋಕ್ತ ಚತುರ್ಣ ಆವೇಶ ಉಕ್ತ ತ ವಿಷ್ಣು ಶಬ್ನ ಸಂಗೃಹ್ಯತೆ ಅಥವಾ ಸೇಂದ್ರಾದಿಬಿ ವಿಷ್ಣು ಚತುರ್ಭಿ ಪಂಚಭಿತಿ ಯಾವ್ದಿತಿವ ವ್ಯಾಖ್ಯೇಯ ಇತ್ಯು ಅಂದರೆ ಎರಡು ವಿಷ್ಣು ಹೀಗೆ ಮಾಡಿದರೆ ವಿಷ್ಣು ಅಂತ ಒಂದೇ ಲೆಕ್ಕದಲ್ಲಿ ತೆಗೆದುಕೊಳ್ಳುವುದಾದರೆ ನಾಲ್ಕೆ ಆದರೂ ವಿಷ್ಣುವಿನ ರೂಪಭೇದವನ್ನು ವಿವಕ್ಷ ಮಾಡುವುದಾದರೆ ಮೂಲ ವಿಷ್ಣುವಿನ ಆವೇಶವೂ ಇದೆ ನರನಲ್ಲಿ ಪ್ರವೇಶ ಮಾಡಿದ ವಿಷ್ಣುವಿನ ಆವೇಶವೂ ಒಂದಿದೆ ವಾಯುದೇವರ ಆವೇಶ ಶೇಷದೇವರ ಆವೇಶ ಸ್ವಯಂ ಇಂದ್ರ ಐದಾಯಿತು ಹಾಗಾದರೆ ನಾಲ್ಕು ಅಂತ ಶ್ರೀಮದಾಚಾರ್ಯರು ಎಂದಿದ್ದಾರಲ್ಲ ಅಂದರೆ ಚತುರ್ಭಿಹಿ ನಾಲ್ಕು ಯಾರು ಇಬ್ಬರು ವಿಷ್ಣು ವಾಯು ಶೇಷ ಸೇಂದ್ರೈಹಿ ಇಂದ್ರನಿಂದ ಸಹಿತರಾದ ನಾಲ್ಕು ಅಂದರೆ ಐದಾಯ್ತಲ್ಲ ಹೀಗೆ ಸೇಂದ್ರೈಹಿ ಚತುರ್ಭಿಹಿ ಅಂತ ಕೆಲವರ ಅಭಿಪ್ರಾಯ ಅಥವಾ ಆ ವಿಷ್ಣು ನರನಲ್ಲಿ ಪ್ರವೇಶ ಮಾಡಿದವನೋ ಸ್ವತಂತ್ರವಾದ ಪ್ರತ್ಯೇಕ ವಿಷ್ಣುವಿನ ಅನಂತರ್ಗತವಾದ ರೂಪವೋ ಅದೆಲ್ಲವೂ ವಿಷ್ಣು ಎಂಬ ಒಂದೇ ಶಬ್ದದಿಂದ ತೆಗೆದುಕೊಳ್ಳುವುದಾದರೆ ನಾಲ್ಕು ಸೇಂದ್ರೈಶ್ಚತುರ್ಭಿಷ್ ಪಾರ್ಥಸ್ತು ದ್ವಾಭ್ಯಾಂತೂ ಬಲಲಕ್ಷ್ಮಣವು ಬಲರಾಮ ಮತ್ತು ಲಕ್ಷ್ಮಣರಲ್ಲಿ ಮಾತ್ರ ಇಬ್ಬರೇ ಸ್ವಯಂ ಶೇಷಾವತಾರರು ಅಲ್ಲಿ ಪರಮಾತ್ಮನ ಆವೇಶ ಶುಕ್ಲಕೇಶದ ಆವೇಶ ಶುಕ್ಲಕೇಶ ಅವೇಶ ಸ್ವಯಂ ಅವರು ಶೇಷದೇವರ ಅವತಾರರು ಹೀಗೆ ಅವರು ಎರಡು ಬಲರಾಮ ಲಕ್ಷ್ಮಣರಲ್ಲಿ ಎರಡು ನರನಲ್ಲಿ ಮೂರು ಅರ್ಜುನನಲ್ಲಿ ನಾಲ್ಕು ಇಂತಹ ನರನ ಸಖ ಪರಮಾತ್ಮ ಕೃಷ್ಣ ಅಂತ ಹೇಳುವುದಕ್ಕೆ ಹೊರಟದ್ದೇ ಹೊರತು ಸಾಮಾನ್ಯ ಮಾನವರ ಸಖ ಅನ್ನುವುದನ್ನು ಇಲ್ಲಿ ಹೇಳುವುದಕ್ಕೆ ವಿವಕ್ಷೆ ಮಾಡಿಲ್ಲ ಶ್ರೀ ಭಗವಾನುವಾಚ ಪ್ರಾಯೇಣ ಮನುಜ ಲೋಕೇ ಲೋಕತತ್ವ ವಿಚಕ್ಷಣಾ ಸಮುದ್ಧರಂತಿ ಹಾತ್ಮಾನಂ ಆತ್ಮನೈವಾಶುಭಾಷಯ ಉದ್ಧವನ ಪ್ರಶ್ನೆಗೆ ಉತ್ತರವನ್ನು ಪ್ರಾರಂಭ ಮಾಡುವ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನು ನಿನಗೆ ಉಪದೇಶವನ್ನು ಮಾಡುತ್ತೇನೆ ಭಕ್ತನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀ ಬಹಳ ಸಂತೋಷ ಆದರೆ ನಿನ್ನ ಮನಸ್ಸನ್ನೇ ನೀನು ನಿನ್ನ ಉದ್ಧಾರಕ್ಕಾಗಿ ಸಾಧನವನ್ನಾಗಿ ಕಲ್ಪಿಸಿಕೋ ಜ್ಞಾನಿಗಳು ಯಾವ ಮನಸ್ಸಿನಿಂದ ಈ ಬಂಧನವೋ ಅದೇ ಮನಸ್ಸಿನಿಂದಲೇ ಈ ಸಂಸಾರದಿಂದ ಉದ್ಧಾರವನ್ನು ಮಾಡಿಕೊಳ್ತಾರೆ ಮನಯೇವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋ ಆದ್ದರಿಂದ ಲೋಕತತ್ವ ವಿಚಕ್ಷಣ ಲೋಕೇ ತತ್ವೇ ಚ ಅಂತ ಶ್ರೀಮದಾಚಾರ್ಯರು ಅರ್ಥ ಬರೆದರು ಲೋಕತತ್ವ ವಿಚಕ್ಷಣ ಅನ್ನುವುದಕ್ಕೆ ಲೌಕಿಕವಾದ ಜಾಗತಿಕವಾದ ಏನು ತತ್ವ ಇದೆ ಅದರಲ್ಲಿ ವಿಲಕ್ಷ ವಿಚಕ್ಷಣರಾದವರು ಅಂದರೆ ಕೇವಲ ಲೋಕ ಆ ಪ್ರಪಂಚದ ಪದಾರ್ಥಗಳಲ್ಲಿರುವಂತಹ ಅನೇಕ ರಹಸ್ಯಗಳು ಅವುಗಳನ್ನೇ ತಿಳಿದುಕೊಂಡು ಅದರಲ್ಲಿಯೇ ಆಸಕ್ತರಾದವರಿಗೆ ಸಂಸಾರದಿಂದ ಉದ್ಧಾರ ಆಗೋದು ಹೇಗೆ ಹಾಗಾದರೆ ಇಲ್ಲಿ ಲೋಕದ ತತ್ವವನ್ನು ತಿಳಿದವರು ಅಂತ ಅರ್ಥ ಮಾಡಿಕೊಳ್ಳಬೇಡಿ ಲೋಕ ಮತ್ತು ತತ್ವ ಅಂದರೆ ಪರತತ್ವ ಭಗವಂತ ಅವನನ್ನು ವಿಶೇಷವಾಗಿ ತಿಳಿದವರು ಅಂತ ಅರ್ಥ ಮಾಡಿಕೊಳ್ಳಿ ಇಂತ ತೋರಿಸುವುದಕ್ಕೆ ಆಚಾರ್ಯರ ತಾತ್ಪರ್ಯ ಬೇಕಾಯಿತು ಲೋಕಸ್ಯ ತತ್ವಂ ತತ್ರ ವಿಚಕ್ಷಣ ಲೋಕದ ತತ್ವವನ್ನ ಚೆನ್ನಾಗಿ ತಿಳಿದವರಲ್ಲ ಲೋಕವನ್ನೂ ತಿಳಿದವರು ತತ್ವವನ್ನು ಚೆನ್ನಾಗಿ ತಿಳಿದವರು ಹಾಗಾದರೆ ಉದ್ಧಾರಕ್ಕಾಗಿ ತತ್ವವನ್ನು ತಿಳಿದರೆ ಸಾಕಲ್ಲ ಪರತತ್ವನಾದ ಭಗವಂತನನ್ನು ತಿಳಿದರೆ ಸಾಕು ಲೋಕವನ್ನು ಕೈಬಿಟ್ಬಿಟ್ಟರೆ ಆಯಿತು ಲೋಕವನ್ನು ಯಾಕೆ ತಿಳಿಯಬೇಕವರು ಅಂದರೆ ಪರಮಾತ್ಮ ಸಕಲ ಜಗತ್ತಿನ ಸೃಷ್ಟಿಯನ್ನು ಮಾಡಿದವಾ ಅಂತ ತಿಳಿಯಬೇಕಾದರೆ ಆ ಸಕಲ ಜಗತ್ತು ಅಂದರೆ ಏನು ಅಂತ ನಮಗೆ ಗೊತ್ತಾದಾಗ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿಲಯ ನಿಯಮನ ಜ್ಞಾನಜ್ಞಾನ ಬಂಧಮೋಕ್ಷಗಳನ್ನು ಮಾಡುವಂತಹ ಭಗವಂತನ ಮಹಿಮೆ ನಿಜವಾಗಿ ನಮಗೆ ಅರ್ಥವಾಗುತ್ತೆ ಮುಮುಕ್ಷುಣ ಪರಮಾತ್ಮ ಜಗದುದಯಾದಿನಿ ನಿಮಿತ್ತೇನೆ ಅವಶ್ಯವ ಮಗಂತವ್ಯ ಸಕಲ ಸಚ್ಛಾಸ್ತ್ರಣ್ ಅಭಿಪ್ರತಿಪನ್ನ ಅರ್ಥ ಮುಂದೆ ಜಗದಪಿ ಅವಗಂತವ್ಯ ಜಗದು ದಯಾದಿನಿ ನಿಮಿತ್ತೇನ ಪರಮಾತ್ಮನನ್ನು ತಿಳಿಯಬೇಕಾದರೆ ಜಗದಪಿ ತಥಾ ಅವಗಂತವ್ಯಂ ಜಗತ್ತನ್ನು ತಿಳಿದರೆ ಮಾತ್ರ ಜಗತ್ತಿನ ಸೃಷ್ಟಿಗೆ ಕಾರಣ ಜಗತ್ತಿನ ಸ್ಥಿತಿಗೆ ಕಾರಣ ಈ ಮಾತಿಗೆ ಅರ್ಥ ಇದೆ ಜಗತ್ತು ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವನಿಗೆ ಅರ್ಥವಾಗೋದೇ ಇಲ್ಲ ಸಣ್ಣ ಮಕ್ಕಳ ಎದುರಿಗೆ ಹೋಗಿ ಏನು ಅಗಸ್ತ್ಯರ ಮಹಿಮೆನೇ ಗೊತ್ತಾ ಸಮುದ್ರವನ್ನು ಪಾಣ ಮಾಡಿ ಸಮುದ್ರ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ಸಮುದ್ರವನ್ನು ಪಾಣ ಮಾಡಿದ್ದಾರೆ ಅಂದರೆ ನಾನು ಹಾಲು ಕುಡಿತೇನೆ ಹಾಲಿನಂತಹ ಇನ್ನೊಂದು ಯಾವುದೋ ಜ್ಯೂಸ್ ಇರಬೇಕು ಅದು ಸಮುದ್ರ ಅಂತ ಜ್ಯೂಸ್ ಇರಬೇಕು ಅದನ್ನು ಕುಡಿದಿದ್ದಾರೆ ಅಂತ ಅರ್ಥ ಮಾಡಿಕೊಳ್ತದಷ್ಟೇ ಹಾಗಾಗಿ ಬಿಡ್ತದೆ ಜಗತ್ತು ಅಂದರೆ ಏನು ಅಂತೇ ಗೊತ್ತಿಲ್ಲದೆ ಇದ್ದಾಗ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ದೇವರ ಕಾರಣ ಅಂದರೆ ಏನು ಅರ್ಥ ಆಗಬೇಕು ಹೀಗಾಗಿ ಲೋಕದಲ್ಲಿಯೂ ವಿಚಕ್ಷಣರಾಗಿರಬೇಕು ತತ್ವದಲ್ಲಿಯೂ ವಿಚಕ್ಷಣರಾಗಿರಬೇಕು ಇನ್ನೂ ಅನೇಕ ಕಾರಣಗಳಿವೆ ಜಗತ್ತಿನ ಬಗ್ಗೆ ವೈರಾಗ್ಯ ಬರಬೇಕಾದರೂ ಜಗತ್ತಿನ ಬಗ್ಗೆ ಸರಿಯಾದ ಪರಿಜ್ಞಾನ ಬೇಕು ಅಂತೂ ಜಗತ್ತಿನ ಜ್ಞಾನವು ಜ್ಞಾನಿಗಳಿಗೆ ಅವಶ್ಯಕ ಲೋಕೇತತ್ವೇ ಚ ವಿಚಕ್ಷಣಾ ಪ್ರಾಯೇಣ ಮನುಜ ಲೋಕೆ ಲೋಕತತ್ವ ವಿಚಕ್ಷಣಾ ಸಮುದ್ಧರಂತಿ ಹ್ಯಾತ್ಮನ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ತಾರೆ ಅಶುಭಾಶಯ ಸಮರಂತಿ ಈ ಅಶುಭಗಳ ಅಮಂಗಲವಾದ ದುಃಖಾದಿಗಳಿಗೆ ಆಶ್ರಯವಾದ ಅವುಗಳಿಗೆ ಆಗರದಂತೆ ಇರುವ ಈ ಸಂಸಾರದಿಂದ ತಮ್ಮನ್ನು ತಾವು ಆತ್ಮನೈವ ಸಮುದ್ಧರಂತಿ ಮನಸ್ಸಿನಿಂದಲೇ ತಮ್ಮ ಮನಸ್ಸಿನಿಂದಲೇ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ತಾರೆ ಅರ್ಥಾತ್ ಅದೇ ಮನಸ್ಸನ್ನು ಲೌಕಿಕ ವಿಷಯಗಳಲ್ಲಿ ಆಸಕ್ತಗೊಳಿಸದೆ ಭಗವಂತನ ಧ್ಯಾನದಲ್ಲಿ ಆಸಕ್ತಗೊಳಿಸಿ ಭಗವದ್ಗುಣಗಣಗಳ ಚಿಂತನೆಯನ್ನು ಮಾಡ್ತಾ ಆ ಮನೋಮೂಲಕವಾಗಿಯೇ ತಮ್ಮ ಉದ್ಧಾರವನ್ನು ತಾವು ಮಾಡಿಕೊಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಮಾತು ಪ್ರಾಯಣ ಅಂತ ಪರಮಾತ್ಮ ಪ್ರಾಯೇಣ ಅಂತನ್ನುವ ಶಬ್ದವನ್ನು ಯಾಕೆ ಇಟ್ಟಿದ್ದಾರೆ ಅಂತ ಲೋಕತತ್ವ ವಿಚಕ್ಷಣರಾದ ಜನರು ಅಂತ ಯಾರಿದ್ದಾರೆ ಲೌಕಿಕ ಹಾಗೂ ಅಲೌಕಿಕನಾದ ಭಗವಂತ ಇವೆರಡರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದವರು ತಮ್ಮ ಮನಸ್ಸನ್ನು ಪರಮಾತ್ಮನ ಪಾದಗಳ ಧ್ಯಾನದಲ್ಲಿ ಯೋಜಿಸಿ ಉದ್ಧಾರ ಮಾಡಿಕೊಂಡೇ ಮಾಡಿಕೊಳ್ತಾರವರು ವಿಚಕ್ಷಣರು ಅಂದಮೇಲೆ ಉದ್ಧಾರ ಮಾಡಿಕೊಳ್ಳದೇ ಇರ್ತಾರಾ ಪ್ರಾಯಃ ಉದ್ಧಾರ ಮಾಡಿಕೊಳ್ತಾರೆ ಅಂತ ಕೃಷ್ಣ ಅಂತಾನೆ ಯಾಕೆ ಹಾಗಾದರೆ ಕೆಲವರು ಉದ್ಧಾರ ಮಾಡಿಕೊಳ್ಳೋದಿಲ್ಲ ಲೋಕ ತತ್ವಗಳ ಬಗ್ಗೆ ತಿಳುವಳಿಕೆ ಚೆನ್ನಾಗಿ ಇದ್ದರೂ ಅವರು ಉದ್ಧಾರ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದಾಗತ್ತಲ್ಲ ಅಂಥವರು ಯಾರು ಅದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ ಪಾರೋಕ್ಷೇಣೈವ ಲೋಕಂಚಾಪಿ ವಿದಂತಿಯೇ ತೇಪಿ ಸತ್ಸ್ನೇಹ ನಿರ್ಮುಕ್ತ ತಮೋಯಂತಿವಿನಿಶ್ಚಯ ಅರ್ಥ ಮಾಡಿಕೊಳ್ಳಿ ಲೋಕತತ್ವ ವಿಚಕ್ಷಣರು ಮಹಾಪಾಂಡಿತ್ಯ ಇದೆ ಲೋಕದಲ್ಲಿಯೂ ಚೆನ್ನಾಗಿ ಅವರಿಗೆ ವಿಚಕ್ಷಣತೆ ಇದೆ ಎಲ್ಲಡೂ ಗೊತ್ತು ಜಗತ್ತು ಗೊತ್ತು ದೇವರೂ ಗೊತ್ತು ಇಷ್ಟಾದರೂ ಅವರು ತಮಸ್ಸಿಗೆ ಹೋಗ್ತಾರೆ ಮೋಕ್ಷಕ್ಕೆ ಹೋಗೋದೇ ಇಲ್ಲ ಇದೇನು ಹೀಗೆ ಹೇಳ್ತೀರಿ ಹೌದು ಯಾಕೆ ಒಂದು ಕಡಿಮೆ ಇದೆ ಸತ್ಸ್ನೇಹ ನಿರ್ಮುಕ್ತಾ ಸತ್ಸು ಗುರುವಾದಿಶು ಸ್ನೇಹ ವಿರ್ಮು ವಿ ಸಜ್ಜನರಾದ ಗುರುಗಳಲ್ಲಿ ಸ್ನೇಹ ಭಕ್ತಿ ಇಲ್ಲ ಗುರುಗಳು ಪರಮಗುರುಗಳು ಋಷಿಮುನಿಗಳು ದೇವತೆಗಳು ಬ್ರಹ್ಮದೇವರು ಲಕ್ಷ್ಮೀದೇವಿಯವರೆಗೆ ಇವರು ಯಾರಲ್ಲಿಯೂ ಸ್ನೇಹ ಇಲ್ಲ ಭಕ್ತಿ ಇಲ್ಲ ಹಾಗೆ ಕೊನೆಗೆ ಸರ್ವೋತ್ತಮನಾದ ಸಜ್ಜನ ಅಂದರೆ ದೇವರೇ ದೇವರಲ್ಲಿಯೂ ಭಕ್ತಿ ಇಲ್ಲ ತಿಳುವಳಿಕೆ ಚೆನ್ನಾಗಿದೆ ದೇವರಲ್ಲಿ ಭಕ್ತಿ ಇಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿದೆ ಸಂಪೂರ್ಣ ಮಹಾಭಾರತದಲ್ಲಿ ಎಕ್ಯ್ಯೂಸ್ ಮಾಡಿದರೆ ಎಲ್ಲಿ ಕೇಳಿದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಭಾಗವತ ರಾಮಾಯಣ ಸರ್ವ ಮೂಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ ಭಕ್ತಿ ಇಲ್ಲ ಅಂಡಿತ್ಯ ಇದು ಇನ್ಫಾರ್ಮೇಶನ್ ಚೆನ್ನಾಗಿದೆ ಪಾರೋಕ್ಷೇಣೈವ ತತ್ವಂತೂ ಲೋಕಂಚಾಪಿ ವಿಧಂತಿಯೇ ತೇಪಿ ಸತ್ಸ್ನೇಹ ನಿರ್ಮುಕ್ತ ಶ್ರೀನಿವಾಸ ತೀರ್ಥರು ಬರೀತಾರೆ ಸತ್ಸು ಗುರುವಾದಿಶು ಆದಿಶು ಅಂದರೆ ಅದು ದೇವರ ಹೋಗುತ್ತೆ ಸತ್ಸುತ್ಸಮೇ ಉತ್ತಮ ವಿಶೇಷ ಅಂತಾರೆ ಶ್ರೀಮದ್ ಸಜ್ಜನರಲ್ಲಿ ಉತ್ತಮರಾದವರಲ್ಲಿ ಉತ್ತಮ ದೇವರು ಅವನೇ ನಿಜವಾದ ಸಜ್ಜನ ಆದ್ದರಿಂದ ಸಜ್ಜನರಾದ ಗುರುಗಳನ್ನು ಆರಂಭ ಮಾಡಿಕೊಂಡು ದೇವರವರೆಗೆ ಎಲ್ಲರಲ್ಲಿಯೂ ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಮಾಡುತ್ತಾ ಇದ್ದರೆ ಇವನಿಗೆ ಇರುವ ಜ್ಞಾನಕ್ಕೆ ಒಂದು ಮರ್ಯಾದೆ ಇದೆ ಇಲ್ಲದೇ ಇದ್ದರೆ ಏನಿಲ್ಲ ಅಷ್ಟು ಜ್ಞಾನ ಇದ್ದರೂ ಇವನು ತಮಸ್ಸಿಗೆ ಹೋಗು ಅದಕ್ಕೆ ಪ್ರಾಯಣ ಅಂದರು ಸ್ನೇಹ ಇರುವ ಜ್ಞಾನಿಗಳು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಸ್ನೇಹ ಇಲ್ಲದೇ ಇದ್ದವರು ಮೋಕ್ಷಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೋಸ್ಕರ ಪ್ರಾಯಣ ಅಂತ ಅಲ್ಲ ನಿಮ್ಮ ಇನ್ನೊಂದು ಸಿದ್ಧಾಂತಕ್ಕೆ ವಿರೋಧ ಬರುತ್ತೆ ಮೊನ್ನೆ ಬಂತು ಅನಿಯಮ ಸರ್ವೇಶಾಮ್ ಅಂತ ಎಲ್ಲರಿಗೂ ಕೂಡ ಅಪರೋಕ್ಷ ಜ್ಞಾನವಾದ ಮೇಲೆ ಅವರು ಏನೇ ಮಾಡಲಿ ಬಾರಾಕುನಿ ಅವರಿಗೆ ಮೋಕ್ಷ ಆಗೋದು ನಿಶ್ಚಿತ ಅಂತಿದೆ ಹೀಗಿರುವಾಗ ಯಾಕೆ ಇವರಿಗೆ ಉದ್ಧಾರ ಆಗುವುದಿಲ್ಲ ಜ್ಞಾನ ಇದ್ದ ಮೇಲೆ ಅವರು ಏನೇ ತಪ್ಪು ಮಾಡಿದರೂ ಉದ್ಧಾರ ಆಗಬೇಕಲ್ಲ ಭಕ್ತಿ ಮಾಡಲಿ ಬಿಡಲಿ ಅದಕ್ಕೆ ಹೇಳಿದ್ರು ಅದು ಪರೋಕ್ಷ ಜ್ಞಾನಕ್ಕೆ ಹೇಳಿದ್ದಲ್ಲ ಅದು ಅಪರೋಕ್ಷ ಜ್ಞಾನಕ್ಕೆ ನಿಯಮ ಹೇಳಿದ್ದು ಅಪರೋಕ್ಷ ಜ್ಞಾನವಾದ ಮೇಲೆ ಏನೇ ತಪ್ಪು ಮಾಡಿದರೂ ಅವರಿಗೆ ಮೋಕ್ಷವಾಗೋದು ನಿಶ್ಚಿತ ಅಂತ ಹೇಳಿದ್ದೇ ಹೊರತು ಪರೋಕ್ಷಜ್ಞಾನವಾದಾಗ ಏನು ತಪ್ಪು ಮಾಡಿದರೂ ಮೋಕ್ಷ ಅಂತಿಲ್ಲ ಅವರು ತಪ್ಪು ಮಾಡಿದರೆ ಅವರು ಬೀಳ್ಲಿಕ್ಕೆ ಅವಕಾಶ ಇದೆ ಅಪರೋಕ್ಷಾನ್ನಚ ಜ್ಞಾನಂ ತೇಷಾಂ ಉತ್ಪದ್ಧತೆ ಕುಚಿತ ಯಾರಿಗೆ ಹಾಗಾದರೆ ಅಪರೋಕ್ಷ ಜ್ಞಾನಿಗಳಿಗೂ ಈ ಪರಿಸ್ಥಿತಿ ಬಂತು ಆವಾಗ ಏನು ಮಾಡ್ತೀರಾ ಅಂದರೆ ಅಂಥವರಿಗೆ ಅಪರೋಕ್ಷ ಜ್ಞಾನ ಬರೋದೇ ಇಲ್ಲ ಭಕ್ತಿ ಇಲ್ಲ ಕೇವಲ ಪರೋಕ್ಷ ಜ್ಞಾನವನ್ನು ಶಾಸ್ತ್ರದಿಂದ ಒಂದು ಇನ್ಫಾರ್ಮೇಷನ್ ಅಂತ ಅಷ್ಟೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂಥವರು ಏನು ಮಾಡಿದರೂ ಅಪರೋಕ್ಷ ಜ್ಞಾನವಾಗೋದೇ ಇಲ್ಲ ಗುರುಭಕ್ತಿ ದೇವಭಕ್ತಿ ವಾಯುಭಕ್ತಿ ವಿಷ್ಣುಭಕ್ತಿ ಇದ್ದು ವಿಶಿಷ್ಟವಾದಂತಹ ಶ್ರದ್ಧಾಭಕ್ತಿಗಳಿಂದ ಅವರು ಆ ಶಾಸ್ತ್ರಗಳ ಚಿಂತನವನ್ನು ಅವಮರ್ಶನವನ್ನು ಮಾಡ್ತಾ ಮಾಡ್ತಾ ಭಗವಂತನ ಗುಣಗಳ ಧ್ಯಾನವನ್ನು ಮಾಡಿದರೆ ಮಾತ್ರ ಅವರಿಗೆ ಅಪರೋಕ್ಷ ಜ್ಞಾನವಾಗೋದೇ ಹೊರತು ಭಕ್ತಿ ಇಲ್ಲದೆ ಅಪರೋಕ್ಷ ಜ್ಞಾನ ಹುಟ್ಟೋದೇ ಇಲ್ಲ ಸಾಮಾನ್ಯ ಭಕ್ತಿ ಇರಬೇಕು ಅಂದರೇ ಶಾಸ್ತ್ರಶ್ರವಣವನ್ನು ಮಾಡುವುದರಲ್ಲಿ ಅವನಿಗೆ ಆಸಕ್ತಿ ಅಲ್ಲಿ ಹೇಳಿದ ತತ್ವಗಳನ್ನ ಯುಕ್ತಿಗಳಿಂದ ಮನನ ಮಾಡ್ತಾನೆ ಅದರಿಂದ ಅವನಿಗೆ ಪಕ್ವ ಭಕ್ತಿ ಬರ್ತದೆ ಪಕ್ವ ಭಕ್ತಿ ಬಂದ ಮೇಲೆ ಧ್ಯಾನವನ್ನು ಮಾಡ್ತಾನೆ ಧ್ಯಾನದಿಂದ ಪರಿಪಕ್ವ ಭಕ್ತಿ ಬರ್ತದೆ ಪರಿಪಕ್ವ ಭಕ್ತಿ ಬಂದಾಗಲೇ ಅಪರೋಕ್ಷ ಜ್ಞಾನವಾಗೋದು ಅಪರೋಕ್ಷ ಜ್ಞಾನವಾದ ಮೇಲೆ ಅತಿಪರಿಪಕ್ವ ಭಕ್ತಿ ಬರ್ತದೆ ಅದರಿಂದ ಭಗವಂತನ ಪ್ರಸಾದವಾಗಿ ಮೋಕ್ಷವಾಗ್ತದೆ ಅಂದಮೇಲೆ ಪರಿಪಕ್ವ ಭಕ್ತಿ ಇಲ್ಲದವರಿಗೆ ಅಪರೋಕ್ಷ ಜ್ಞಾನನೇ ಹುಟ್ಟೋದಿಲ್ಲ ಮೇಲೆ ಅಪರೋಕ್ಷ ಜ್ಞಾನವಾಗಿದೆ ಆದರೆ ಭಕ್ತಿ ಇಲ್ಲ ಅಂಥವರಿಗೇನಾಗತ್ತೆ ಅಂತ ಪ್ರಶ್ನೆಯನ್ನೇ ಕೇಳಬಾರ್ದು ಅಪರೋಕ್ಷ ಜ್ಞಾನವಾಗಿದೆ ಅಂದರೆ ಪರಿಪಕ್ವ ಭಕ್ತಿ ಇದೆ ಅಂತೇ ಅರ್ಥ ಅಪರೋಕ್ಷಾನ್ನಚ ಜ್ಞಾನಂ ತೇಷಾಂ ಉತ್ಪದ್ದತೆ ಕ್ವಚಿದಿತಿ ಷಾಡ್ಗುಣ್ಯೆ ತಾಮ್ರಪರ್ಣಿ ಆಚಾರ್ಯರು ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಇಲ್ಲಿ ಲೋಕವಾರ್ತಾ ತೋಕವಾರ್ತುಲತೆಯ ಮೋ ಪ್ರಾಪ್ತಶಾಸ್ತ್ರಶ್ರವಣಾಧಿನ ಜಾತ ತತ್ವಜ್ಞಾನ ಅತವ ಅತ್ರ ಸಮ್ಯಗನುಭವ ಅನಾರೂಢ ಬೇಕದು ಭಕ್ತನಾ ಅವರಿಗೆ ಭಕ್ತಿಯನ್ನು ತಂದುಕೊಡೋದೇ ಇಲ್ಲ ಅದು ಪ್ರತ್ಯುತ ತಥೋಭೂಯ ಇವ ತೇ ತಮೋ ಯೌ ವಿದ್ಯ ಯಾಗಂ ಅಪ್ರಾಪ್ತ ತ್ಯಾಗಿನಃ ಪ್ರಾಪ್ತ ನಿಷ್ಠಾಹೀನೋತಿ ದುಃಖವಾಗಿತ್ಯುಕ್ತ ನ್ಯಾಯೇನ ದೃಢಮಿಥ್ಯಾಜ್ಞಾನ ಪರ್ಯವಸಾನಾತ್ ಯುಜ್ಯತೆ ತಮಃಪ್ರಾಪ್ತಿ ತತ್ವಜ್ಞಾನ ಇದೆ ಪರೋಕ್ಷವಾಗಿ ಅವರಿಗೆ ತಮಸ್ಸಾಗ್ತದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ತಮಸ್ಸು ಮೋಕ್ಷ ಆಗೋದು ಬೇಡ ಸುಮ್ಮನೆ ಇಲ್ಲೇ ಓಡಾಡ್ಕೊಂಡು ಇರಲಿ ಹಾಗಲ್ಲ ಅವರು ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಅಂತ ಅಷ್ಟೇ ಸುಮ್ಮನೆ ಕೂತಿಲ್ಲ ಅವರು ಅದನ್ನು ಅನುಭವಾರೂಢ ಮಾಡಿಕೊಳ್ಳದೇ ಇದ್ದ ಕಾರಣ ಅವರಿಗೆ ಅದರ ಬಗ್ಗೆ ಆಸ್ಥೆಯಿಲ್ಲ ಅದರ ಬಗ್ಗೆ ವಿಪರೀತವಾಗಿ ಅವರು ವಾದವನ್ನು ಮಾಡ್ತಾರೆ ಹೀಗಾಗಿ ಅವರ ಮಿಥ್ಯಾಜ್ಞಾನದಲ್ಲಿಯೇ ದಾರಣ ಬಂದು ಅವರ ತಮಸ್ಸಿಗೆ ಹೋಗ್ತಾರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಇದು ದೇವರ ಬಗ್ಗೆ ಹೀಗೆ ಹೇಳಿದ್ದುಂಟು ಏನೋ ಅದು ಹೇಗಿರಲಿಕ್ಕೆ ಸಾಧ್ಯ ಏಕಕಾಲಕ್ಕೆ ಅಣುತ್ವ ಮಹತ್ವಗಳು ಭಗವಂತನಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಹೀಗೆ ಅದರ ಬಗ್ಗೆ ಒಂದು ಅನುಭವಾರೂಢತ್ವ ಅವರಿಗೆ ಬರದೇ ಇರೋ ಕಾರಣಕ್ಕಾಗಿ ಅದನ್ನು ನಂಬೋದಿಲ್ಲ ಹೀಗಾಗಿ ಅವರು ತಮಸ್ಸಿಗೆ ಹೋಗ್ತಾರೆ ತಿಳುವಳಿಕೆ ಇದೆ ಅದರ ಬಗ್ಗೆ ನಿಷ್ಠೆ ಇಲ್ಲ ಅಂತ ಅವರು ಅಭಿಪ್ರಾಯಪಡ್ತಾರೆ ಇಷ್ಟಾದ ಮೇಲೆ ಆತ್ಮನೋ ಗುರುರಾತ್ಮೈವ ಪುರುಷಸ ವಿಶೇಷತಃ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯೋಸವು ಜೀವನಿಗೆ ಆತ್ಮನೋ ಗುರುರಾತ್ಮೀವ ತನಗೆ ತಾನೇ ಗುರುವಾಗ್ತಾನೆ ಅಥವಾ ತನಗೆ ಮನಸ್ಸೇ ಗುರುವಾಗತ್ತೆ ಪುರುಷಸ್ಥೆ ವಿಶೇಷತಃ ಪುರುಷ ದೇಹದಲ್ಲಿದ್ದಾಗ ಪಶುವಿಗೆ ಈ ತಿಳುವಳಿಕೆ ಪ್ರಾಯ ಇರೋದಿಲ್ಲ ಕೆಲವು ವಿಲಕ್ಷಣ ಪಶುಗಳಿದ್ದರೆ ಮಾತು ಬೇರೆ ಸಾಮಾನ್ಯವಾಗಿ ಪಶುಗಳಿಗೆ ಮನಸ್ಸು ಇದು ಯಾವುದೇ ತರಹದ ಪರಲೋಕ ಸಾಧನೆಯನ್ನು ಬೋಧಿಸೋದಿಲ್ಲ ಆದರೆ ಪುರುಷಸ್ಥೆ ವಿಶೇಷತಃ ಆತ್ಮೈವ ಆತ್ಮನೋ ಗುರುಹು ಪುರುಷನಾದ ಈ ದೇಹದಲ್ಲಿರುವ ಪುರುಷ ದೇಹದಲ್ಲಿರುವಂತಹ ವ್ಯಕ್ತಿಗೆ ಅವನ ಮನಸ್ಸೇ ಅವನಿಗೆ ದಾರಿ ತೋರಿಸ್ತದೆ ಅದು ಹೇಗೆ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಮ್ ಶ್ರೇಯೋಸವು ಅನುವಿಂದತೆ ಪ್ರತ್ಯಕ್ಷ ಹಾಗೂ ಅನುಮಾನಗಳಿಂದ ಅವನು ಶ್ರೇಯಸ್ಸಾಧನ ಮಾರದ್ದನ್ನು ತಿಳಿದುಕೊಳ್ತಾನೆ ಆ ಪ್ರತ್ಯಕ್ಷಾನುಮಾನಗಳು ಏನು ಮನಸ್ಸಿನ ಒಂದು ಜ್ಞಾನವೇ ಅದು ಮನಸ್ಸಿನ ಪ್ರಭೇದ ಮನಸ್ಸಿನ ಒಂದು ಪರಿಣಾಮವೇ ಜ್ಞಾನ ಆ ಜ್ಞಾನದಲ್ಲಿಯ ಒಂದು ಭಾಗವೇ ಪ್ರತ್ಯಕ್ಷ ಹಾಗೂ ಅನುಮಿತಿ ಇವುಗಳಿಂದಲೇ ಅವನು ತನ್ನ ಶ್ರೇಯಸ್ಸಾಧನವನ್ನು ತಿಳಿದುಕೊಳ್ತಾನೆ ಪ್ರತ್ಯಕ್ಷದಿಂದ ನೋಡ್ತಾನೆ ಅನೇಕ ಕಡೆಗೆ ಅನೇಕ ಕಾರ್ಯಗಳನ್ನು ಮಾಡಿದಾಗ ಅವುಗಳಿಗೆ ಫಲ ಕಂಡದ್ದನ್ನು ನೋಡ್ತಾನೆ ಬಿತ್ತುತ್ತಾರೆ ಅದರಿಂದ ಬೆಳೆ ಬರುತ್ತದೆ ಇದೆಲ್ಲ ನೋಡ್ತಾನೆ ಹಾಗಾದರೆ ಈ ಎಲ್ಲ ತರಹದ ಪ್ರವೃತ್ತಿಗಳಿಗೆ ಒಂದು ತರಹದ ಫಲ ಕಂಡಿದೆ ಎಂದ ಮೇಲೆ ಯಜ್ಞೆಯಾಗಾದಿ ಪ್ರವೃತ್ತಿಗಳಿಗೂ ಏನಾದರೂ ಒಂದು ಫಲ ಇರಬೇಕು ಅಂತ ಊಹೆ ಮಾಡಿಕೊಳ್ತಾನೆ ಅನುಮಾನ ಸ್ವರ್ಗ ಎಂಬ ಫಲ ಇದೆ ಅಂತ ಪ್ರತ್ಯಕ್ಷದಿಂದ ತಾನು ಕಾಣ್ತಾನೆ ಕಂಡದ್ದಕ್ಕೆ ತಕ್ಕ ಹಾಗೆ ಅನುಮಾನ ಮಾಡಿಕೊಳ್ತಾನೆ ಹಾಗಾದರೆ ಇಂತಹ ಅನೇಕ ಜ್ಞಾನಿಗಳು ಅನುಷ್ಠಾನ ಮಾಡುವಂತಹ ಪ್ರವೃತ್ತಿಗೆ ಸ್ವರ್ಗ ನಿಷ್ಕಾಮವಾಗಿ ಮಾಡಿದರೆ ಮೋಕ್ಷರೂಪವಾದ ಫಲ ಇದೆ ಅಂತ ತಿಳಿದುಕೊಂಡು ತಾನೂ ಆ ಶ್ರೇಯಸ್ಸಾಧನದಲ್ಲಿ ಪ್ರವೃತ್ತನಾಗ್ತಾನೆ ಇವನು ಶ್ರೇಯಸ್ಸಾಧನದಲ್ಲಿ ಪ್ರವೃತ್ತನ ಆಗುವುದಕ್ಕೆ ನಾವು ನಡೆಯಬೇಕಾದರೆ ಯಾವುದು ನಮಗೆ ಮಾರ್ಗದರ್ಶನ ಮಾಡುವುದು ದೀಪ ದೀಪ ಇಲ್ಲ ಅಂದರೆ ಕುರುತೆ ದೀಪ ಇವ ಅರ್ಥದರ್ಶನಂ ಎದುರಿಗಿರುವ ಪದಾರ್ಥಗಳೇನು ಅಂತ ಕಂಡರೆ ತಾನೇ ನಾವು ಹೆಜ್ಜೆ ಇಡೋದು ಹಾಗೆ ನಮ್ಮ ಮನಸ್ಸು ನಮ್ಮ ಈ ಸಂಸಾರದಿಂದ ದಾಟಿ ನಾವು ಮೋಕ್ಷ ಮಾರ್ಗಕ್ಕೆ ಹೋಗಬೇಕಾದರೆ ಯಾವುದು ಶ್ರೇಯಸ್ಸಾಧನ ಯಾವುದಲ್ಲ ಇದೆಲ್ಲವನ್ನೂ ನಮಗೆ ಮನಸ್ಸು ಅರ್ಥ ಮಾಡಿಸಿಕೊಡ್ತದೆ ಅಂದಮೇಲೆ ಮನಸ್ಸೇ ನಮಗೆ ಗುರು ಪುರುಷತ್ವೇ ಚಮಾಂಧೀರಾ ಸಾಂಖ್ಯಯೋಗ ವಿಶಾರದಾ ಅವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತಿ ಉಪಬೃಂಹಿತಂ ಹೇಳಿ ಎಲ್ಲವನ್ನೂ ಗುರುಗಳ ಹೇಳಿ ಅಂತ ಸುಮ್ಮನೆ ಕೂಡಬೇಡಿ ಗುರುಗಳು ಉಪದೇಶ ಮಾಡಿದ್ದರ ಲಾಭವನ್ನು ಪಡೆದುಕೊಂಡು ಆ ಮಾರ್ಗದರ್ಶನದಲ್ಲಿ ನೀವೂ ಆಲೋಚನೆಯನ್ನು ಮಾಡಿ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸ್ತಾರೆ ಸಾಂಖ್ಯ ಅಂದರೆ ಜ್ಞಾನ ಯೋಗ ಅಂದರೆ ಕರ್ಮಯೋಗ ಇವುಗಳಲ್ಲಿ ವಿಷಾರದರಾದಂತಹ ಜನ ಈ ಪುರುಷದೇಹವನ್ನು ಪಡೆದವಾಗ ಪೂರ್ಣ ಸಾರ್ಥಕ ಮಾಡಿಕೊಳ್ತಾರೆ ಪುರುಷದೇಹ ಬಂದಾಗ ಬರೀ ಭೋಗಗಳಲ್ಲಿ ಆಸಕ್ತರಾಗದೆ ಜ್ಞಾನ ಹಾಗೂ ಯೋಗಗಳನ್ನು ವಿಹಿತವಾದ ಕರ್ಮಗಳನ್ನು ನಿಷ್ಕಾಮವಾಗಿ ಭಗವತ್ಪ್ರೀತಿಗಾಗಿ ಮಾಡುವುದು ಕರ್ಮಯೋಗ ಜ್ಞಾನ ಪರಮಾತ್ಮನ ಉಪದಿಷ್ಟ ಪರಮಾತ್ಮನಿಂದ ಉಪದಿಷ್ಟವಾದ ಸತ್ಶಾಸ್ತ್ರಗಳ ಅಧ್ಯಯನ ಮೂಲಕವಾಗಿ ಜ್ಞಾನವನ್ನು ಪಡೆಯೋದು ಇಂತಹ ಜ್ಞಾನ ಮತ್ತು ಯೋಗಗಳಲ್ಲಿ ವಿಶೇಷವಾಗಿ ಆಸಕ್ತರಾಗಿ ಸರ್ವಶಕ್ತಿ ಸಮನ್ವಿತನಾದಂತಹ ಭಗವಂತನನ್ನು ವಿಶೇಷವಾಗಿ ತಿಳಿದುಕೊಳ್ಳುತ್ತಾರೆ ಅವಿಸ್ತಾರಂ ಪ್ರಕಟವಾಗಿ ತಿಳಿಯುತ್ತಾರೆ ಪರಮಾತ್ಮ ನಾನಾ ವಿಧವಾದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ ಆದರೆ ಈ ಮನುಷ್ಯ ದೇಹದಂತಹ ದೇಹ ಮಾತ್ರ ಇನ್ನೊಂದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಇದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಏಕ ದ್ವಿ ತ್ರೀ ಚತುಷ್ಪಾದ ಒಂದೇ ಕಾಲು ಎರಡು ಮೂರು ನಾಲ್ಕು ಬಹುಪಾದ ಅನೇಕ ಕಾಲುಗಳಿನ ಹುಳಗಳೂ ಇವೆ ಪ್ರಾಣಿಗಳಿವೆ ಅಪದಹ ಕಾಲೇ ಇಲ್ಲದೆ ಸರಿಯುವ ಪ್ರಾಣಿಗಳೂ ಇವೆ ಸರೀಸೃಪಗಳು ಬಹ್ಯ ಸಂತಿ ಪುರಸೃಷ್ಟಾಹ ತಾಸಾಂಬೆ ಪೌರುಷಿ ಅನೇಕ ತರಹದ ಪ್ರಾಣಿಗಳಿದ್ದಾಗಲೂ ನನಗೆ ಪ್ರಿಯವಾದ ಪ್ರಾಣಿ ಇದು ಪುರುಷ ಆ ಪುರುಷ ದೇಹವೇ ನನಗೆ ಪ್ರಿಯ ಯಾಕೆಂದರೆ ಆ ದೇಹದಲ್ಲಿಯೇ ಇವನು ಮೋಕ್ಷ ಸಾಧನವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅತ್ರ ಮಾಂ ಮಾರ್ಗಯಂತ್ಯಾ ಯುಕ್ತ ಹೇತುಭಿರೀಶ್ವರಂ ಗ್ರಹ್ಯಮಾಣತ್ಮಲಿಂಗೈ ಅಗ್ರಾಹ್ಯಂ ಅನುಮಾನತಃ ಪ್ರತ್ಯಕ್ಷ ಆಗಮಗಳ ಸಹಾಯವಿಲ್ಲದ ಬರೀ ಅನುಮಾನಕ್ಕೆ ಅಗ್ರಾಹ್ಯವಾದಂತಹ ಆ ಭಗವಂತನ ಸ್ವರೂಪವನ್ನು ಶಾಸ್ತ್ರಗಳ ಪ್ರತ್ಯಕ್ಷದ ಆಧಾರದಿಂದ ಸಹಿತವಾದಂತಹ ಯುಕ್ತಿಗಳಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ ಇದೇ ಮಾನವ ಶರೀರದಲ್ಲಿ ಅನ್ನುವುದಕ್ಕಾಗಿ ಈ ಮಾನವ ಶರೀರವನ್ನು ನಾನು ಬಹಳ ಪ್ರೀತಿಸ್ತೇನೆ ಇಂತಹ ಶರೀರವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಮನಸ್ಸಿನಿಂದ ಆಲೋಚನೆಯನ್ನು ಮಾಡಿ ಭಗವಂತನನ್ನು ತಿಳಿಯುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಉದ್ಧವನಿಗೆ ಕೃಷ್ಣ ಹೇಳಿದ ಅತ್ರಪ್ಯುಹರಂತೀಮಾಂ ಇತಿಹಾಸಂ ಪುರಾತನಂ ಅವಧೂತ ಸಂವಾದಂ ಯದೋ ರಮಿತೇಜಸ ಈ ವಿಷಯದಲ್ಲಿ ಯದು ಮಹಾರಾಜ ಹಾಗೂ ಅವಧೂತ ಇವರಿಬ್ಬರ ಸಂವಾದವನ್ನು ಹೇಳುತ್ತೇನೆ ಕೇಳು ಅಂತ ಕೃಷ್ಣ ಅಂತಾನೆ ಅವಧೂತಂ ದ್ವಿಜಂ ಕಂಚಿ ಕಂಚಿಚ್ಚರಂತಂ ಅಕುತೋಭಯಂ ಕವಿಂ ನಿರೀಕ್ಷೆ ನಿಪುಣಂ ಯದುಃಪ ಪ್ರಧರ್ಮವಿತ್ ಅಕುತೋಭಯಂ ಯಾವ ಭಯ ಇಲ್ಲದೇ ಇದ್ದಾಗೆ ಯಾವುದೇ ದೇಹಾಭಿಮಾನ ಇಲ್ಲ ಏನು ತಿನ್ನಬೇಕು ಉಣಬೇಕು ಇಂತಿಂತಹ ವಸ್ತುಗಳು ಬೇಕು ಅನ್ನೋದರ ಬಗ್ಗೆ ಆಗ್ರಹ ಇಲ್ಲ ಅತ್ಯಂತ ವಿರಕ್ತನಾಗಿ ನಿರ್ಲಿಪ್ತನಾಗಿ ಓಡಾಡುವ ಒಬ್ಬ ಅವಧೂತ ಯದು ಮಹಾರಾಜನಿಗೆ ಭೇಟಿಯಾದ ಯಯಾತಿಯ ಮಗ ಯದು ಆ ಯದು ಮಹಾರಾಜನಿಗೆ ಭೇಟಿಯಾದಾಗ ಯದುರಾಜ ಕೇಳ್ತಾನೆ ಕುತೋಬ್ಬುದ್ಧಿರಿಯಂ ಬ್ರಹ್ಮನ ಕರ್ತುಸ್ತೇ ವಿಶಾರದ ಯಾಮಾಸಾಧ್ಯ ಭವಾನ್ ಲೋಕಾನ್ ವಿದ್ವಾಂಶ್ಚರಿತಿ ಬಾಲವತೆ ಅಕರ್ತುಹು ಯಾವುದೇ ಕೆಲಸ ನೀನು ಮಾಡ್ತಾ ಇಲ್ಲ ಅನ್ನ ತಿನ್ನೋದಕ್ಕೆ ಪ್ರಯತ್ನ ಇಲ್ಲ ಯಾವುದೇ ಆಹಾರವನ್ನು ಸಂಪಾದನೆ ಮಾಡಲಿಕ್ಕೆ ಆಯಾಸ ಪಡೋದಿಲ್ಲ ಕುಳಿತಲ್ಲೇ ಕುಳಿತಿರ್ತೀಯ ಯಾವ ಪ್ರಯತ್ನ ಇಲ್ಲದೆ ಬದುಕಿಗಾಗಿ ಏನೂ ವಿಶೇಷ ಪ್ರಯತ್ನಗಳನ್ನು ಮಾಡದೆ ಸುಮ್ಮನೆ ಇದ್ದಿ ಆದರೆ ನಿಶ್ಚಿಂತವಾಗಿದ್ದಿ ಒಂದು ಸಣ್ಣ ಮಗು ಯಾವ ತರಹದ ಆಲೋಚನೆ ಇಲ್ಲದೆ ಆಟ ಇರಬೇಕಲ್ಲ ಹಾಗೆ ಅಷ್ಟು ನಿರಭಿಮಾನನಾಗಿ ಈ ಅರಣ್ಯದೊಳಗೆ ಓಡಾಡ್ತಾ ಆಟ ಸುಖವಾಗಿದ್ದೀಯಲ್ಲ ಇದು ಹೇಗೆ ಸಾಧ್ಯ ಯಾಕೆ ನಾವೆಲ್ಲ ಶಾಸ್ತ್ರವನ್ನು ಓದುವವರು ಬ್ರಹ್ಮನನ್ನು ತಿಳಿಯಲು ಹೊರಟವರು ಅನ್ನೋದಕ್ಕಾಗಿ ಹೀಗಿದ್ದೇವೆ ಅಂದರೆ ಬ್ರಹ್ಮನನ್ನು ತಿಳಿಯಲು ಹೊರಟಂತಹ ಬಹಳ ಜನರನ್ನು ನಾನು ನೋಡಿದ್ದೇನೆ ಆದರೆ ನಿಮ್ಮ ಹಾಗೆ ಯಾರಿಲ್ಲ ವಿವಿತ್ಸಾಂಚ ಮಾನವಾಹ ಬ್ರಹ್ಮ ಜಿಜ್ಞಾಸೆ ಇದ್ದಂತಹ ಜನರು ಕೂಡ ಪ್ರಾಯೋ ಧರ್ಮಾರ್ಥಕಾಮೇಶು ಆಯುಷೋ ಯಶಸಃ ಶ್ರೇಯ ಹೇತುನೈವ ಸಮೀಹಂತೆ ಆಯುಷ್ಯಕ್ಕಾಗಿ ಬದುಕಿಗಾಗಿ ಕೀರ್ತಿಗಾಗಿ ಸಂಪತ್ತಿಗಾಗಿಯೇ ಧರ್ಮಾರ್ಥ ಕಾಮಗಳನ್ನು ಮಾಡುವವರಿದ್ದಾರೆ ಹೊರತು ಯಾವುದೇ ವಿಧವಾದ ವೈಯಕ್ತಿಕವಾದ ಭೋಗಕ್ಕೆ ಆಯುಷ್ಯಕ್ಕೆ ಸಂಪತ್ತಿಗಾಗಿ ಕೀರ್ತಿಗಾಗಿ ಪ್ರಯತ್ನ ಮಾಡದೆ ನಿನ್ನ ಹಾಗೆ ಮುಗ್ಧರಂತೆ ಬಾಲರಂತೆ ವಿರಕ್ತರಾಗಿ ಏಕಾಂತದಲ್ಲಿ ಧ್ಯಾನಮಗ್ನರಾಗಿ ಸಂಚಾರ ಮಾಡುವವರನ್ನು ನಾನು ಎಲ್ಲಿಯೂ ಕಂಡಿಲ್ಲ ಅದಕ್ಕಾಗಿ ನನಗೆ ಆಶ್ಚರ್ಯವಾಗ್ತಾ ಇದು ನಿನಗೆ ಹೇಗೆ ಸಾಧ್ಯವಾಯಿತು ತೊಂತು ಕಲ್ಪಃ ಕವಿರ್ ದಕ್ಷಃ ಸುಭಗಃ ನಕರ್ತು ಈ ಜಡೋನ್ ಕಿಂಚಿತ್ ಜಡೋನ್ಮತ್ತ ಪಿಶಾಚವತ್ ಏನಪ್ಪಾ ಓಡಾಡೋದಕ್ಕೆ ಶಕ್ತಿನೇ ಇಲ್ಲ ಅನ್ನೋದಕ್ಕೆ ಓಡಾಡೋದಿಲ್ಲ ಅಂತ ಅನ್ಕೋಬಹುದಾ ತೊಂತು ಕಲ್ಪ ಮಹಾಸಮರ್ಥರು ಗಟ್ಟಿಮುಟ್ಟಿಯಾಗಿದ್ದೀಯಾ ಬೇಕಾದಷ್ಟು ಓಡಾಡೋ ಸಾಮರ್ಥ್ಯ ಇದೆ ಪಾಂಡಿತ್ಯ ಇದೆ ಒಳ್ಳೆಯ ಸೌಂದರ್ಯ ಇದೆ ಮಾತು ಬಹಳ ಸಿಹಿಯಾಗಿ ಮಾತನಾಡ್ತೀಯಾ ನೀನೇನಾದರೂ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸಾವಿರಾರು ಜನ ನಿನ್ನ ಫಾಲೋವರ್ಸ್ ಆಗ್ಬೋದು ಅಷ್ಟು ು ಸಿಹಿಯಾದ ಮಾತುಗಳನ್ನು ಆಡ್ತಿದೆ ಇಷ್ಟಿದ್ರೂ ಒಬ್ಬರನ್ನು ನಿನ್ನ ಜೊತೆಗಿಟ್ಟುಕೊಂಡಿಲ್ಲ ಒಬ್ಬರೂ ಶಿಷ್ಯರಿಲ್ಲ ಇದು ಹೇಗೆ ನ ಕರ್ತುಂ ಈ ಜಡ ಉನ್ಮತ್ತ ಪಿಶಾಚವತ್ ಏನೂ ತಿಳಿಯದವರಂತೆ ಹುಚ್ಚರಂತೆ ಪಿಶಾಚದಂತೆ ಇದೆಯಲ್ಲ ಇದಕ್ಕೇನು ಕಾರಣ ಜನೇಶು ದಹ್ಯಮಾನೇಶು ಕಾಮಲೋಭದ ವಾಗ್ನಿನ ನ ತಪ್ಪ್ಯಸೆ ಅಗ್ನಿ ನ ಮುಕ್ತ ಯಾವ ರೀತಿ ಎಂತಹ ಬೆಸಲಿದ್ದರೂ ಗಂಗಾ ಜಲದಲ್ಲಿ ಮುಳುಗಿ ಯಾವುದೇ ಬಿಸಿಲಿನ ತಾಪಕ್ಕೆ ಗುರಿ ಆಗದೆ ಆನಂದದಿಂದ ತಂಪಾಗಿ ಆನೆ ಹೇಗೆ ಕುಳಿತಿರಬೇಕೋ ನೀರಿನ ಮಧ್ಯದಲ್ಲಿ ಹಾಗೆ ಕಾಮ ಲೋಭ ಮೊದಲಾದ ಕಾಡ್ಗಿಚ್ಚೆಗಳಿಂದ ಎಲ್ಲ ಜನರು ಸುಟ್ಟು ಬೂದಿಯಾಗ್ತಾ ಇದ್ದ ಆದರೆ ನೀನು ಮಾತ್ರ ಗಂಗಾ ನದಿಯಲ್ಲಿ ಕುಳಿತ ಹಾಗೆ ಜ್ಞಾನಾಗ್ನಿಯ ಜ್ಞಾನದ ಜಲದಲ್ಲಿ ಕುಳಿತು ಯಾವ ಕಾಮಲೋಭಾದಿಗಳ ತಾಪವಿಲ್ಲದೇ ಇದ್ದಾಗೆ ಇದ್ದೀಯಲ್ಲ ಇದು ಹೇಗೆ ತ್ವಂಹೀನಃ ಪೃಚ್ಛತಾಂ ಬ್ರಹ್ಮನ್ ಆತ್ಮನ್ಯಾನಂದ ಕಾರಣಂ ಬ್ರೂಹಿ ಸ್ಪರ್ಶವಿನ ವಿಹೀನಸ್ಯ ಭತಃ ಕೇವಲಾತ್ಮನಃ ಸ್ಪರ್ಶವಿಹೀನ ಬಾಹ್ಯಪದಾರ್ಥಗಳ ಭೋಗ ಏನಿಲ್ಲ ಕೇವಲಾತ್ಮ ಆತ್ಮ ಅಂದರೆ ಶರೀರ ಶರೀರವನ್ನು ಮಾತ್ರ ಇಟ್ಟುಕೊಂಡಿದ್ದೀಯ ಆ ಶರೀರಕ್ಕೋಸ್ಕರ ಅಂತ ನಾನಾ ವಿಧವಾದ ಬಟ್ಟೆಗಳು ಆಭರಣಗಳು ಭೂಷಣಗಳು ಕೂಡುವುದಕ್ಕೆ ನಿಲ್ಲುವುದಕ್ಕೆ ಅನೇಕ ಉಪಕರಣಗಳು ಏನಿಲ್ಲ ಕೇವಲಾತ್ಮನಃ ಶರೀರವನ್ನು ಮಾತ್ರ ಇಟ್ಟುಕೊಂಡಿದ್ದಿ ಶರೀರ ಮಾತ್ರ ಪರಿಗ್ರಹಸ್ಯ ಶರೀರ ಮಾತ್ರವನ್ನ ನಿನ್ನದಾಗಿ ನೀನು ಇಟ್ಟುಕೊಂಡಿದ್ದಿ ಭೋಗವನ್ನೇನು ಮಾಡ್ತಾ ಇಲ್ಲ ಇಷ್ಟಿದ್ದರೂ ನಿನಗೆ ಆತ್ ನಿನ್ನೊಳಗೆ ಆನಂದ ಇದೆ ಇದಕ್ಕೇನು ಕಾರಣ ಅದನ್ನು ತಿಳಿಸು ಶ್ರೀ ಭಗವಾನೋವಾಚ ಯದಿವಂ ಮಹಾಭಾಗೋ ಬ್ರಹ್ಮಣ್ಯನ ಸುಮೇಧಸ ಪೃಷ್ಟಸಭಾಚಿತ ಪ್ರಾಹಃಃ ಪ್ರಶ್ರಯಾವನತಂ ದ್ವಿಜಃ ಅವನಿವನ ಮಾತಿಗೆ ಉತ್ತರ ಕೊಡಬೇಕು ಅಂತೂ ಏನಿರಲಿಲ್ಲ ಅವನು ಹೇಳಿ ಕೇಳಿ ಅವಧೂತ ಆ ಪ್ರಶ್ನೆ ಕೇಳೆ ನಕ್ಕು ಹಾಗೇ ಮುಂದೆ ಹೋಗಬಹುದಾಗಿತ್ತು ಆದರೆ ಬ್ರಾಹ್ಮಣ್ಯೇನ ಇವನಿಗೆ ಪರಮಾತ್ಮನಲ್ಲಿ ಬ್ರಹ್ಮನಲ್ಲಿ ಭಗವದ್ಭಕ್ತರಾದ ಬ್ರಾಹ್ಮಣರಲ್ಲಿ ವಿಶೇಷವಾದ ಆಧಾರ ಇದೆ ಶ್ರದ್ಧೆ ಇದೆ ಇವನು ಮೋಕ್ಷಯೋಗ್ಯನಾದ ಜಿಜ್ಞಾಸು ಅನ್ನುವುದನ್ನು ಅರ್ಥ ಮಾಡಿಕೊಂಡ್ರು ಹೇಗೆ ರಹುಗಣನನ್ನು ಜಡಭರತರು ಅರ್ಥ ಮಾಡಿಕೊಂಡ್ರೋ ಹಾಗೆ ಸುಮೇಧ ಒಳ್ಳೆಯ ಬುದ್ಧಿ ಇದೆ ವಿವೇಕ ಇದೆ ವಿನಯದಿಂದ ಬಾಗಿದ್ದಾನೆ ಹಾಗಾದರೆ ಅರ್ಹನಾದ ವ್ಯಕ್ತಿಗೆ ಉಪದೇಶ ಮಾಡಬೇಕಾದದ್ದು ಕರ್ತವ್ಯ ಅಂತ ತಿಳಿದು ಉಪದೇಶ ಮಾಡ್ತಾ ಇದ್ದಾರೆ ಬ್ರಾಹ್ಮಣ ಉವಾಚ ಸಂತಿಮೇ ಗುರವೋ ಅಂದರೆ ಯಾರ ಜೊತೆಗೂ ಅವ್ರು ಭಾಳ ಮಾತಾಡ್ತಾ ಇದ್ದಿದ್ದಿಲ್ಲ ಹೀಗಾಗಿ ಅವ್ರ ಹೆಸರು ಯಾರಿಗೆ ಗೊತ್ತಾಗಲಿಲ್ಲ ಕೊನಿ ತನಕ ಬ್ರಾಹ್ಮಣ ಉವಾಚ ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾ ಯಥೋ ಬುದ್ಧಿ ಮುಪಾದಾಯ ಮುಕ್ತೋಟಾಮೀಹ ತಾನ್ ಶೃಣು ಇಪ್ಪತ್ತು ನಾಲ್ಕು ಜನ ನನಗೆ ಗುರುಗಳಿದ್ದಾರೆ ನನ್ನ ಮನಸ್ಸಿನಲ್ಲಿ ನಾನು ಅವರನ್ನು ಯಾವಾಗಲೂ ನೆನೆಸ್ತಾ ಇರ್ತೇನೆ ಅವರಿಂದ ನಾನು ಅನೇಕ ಗುಣಗಳನ್ನು ಕಲತದ್ದುಂಟು ಆ ಗುರುಗಳ ಹೆಸರೇನು ಪೃಥ್ವಿ ವಾಯುಹು ಆಕಾಶ ಆಪಹ ಅಗ್ನಿಹಿ ಪಂಚಮಹಾಭೂತಗಳು ಪೃಥ್ವಿ ಅಪ ವಾಯು ಆಕಾಶ ಇವುಗಳೆಲ್ಲವೂ ಕೂಡ ನನಗೆ ಗುರು ಚಂದ್ರ ಸೂರ್ಯ ಪಾರಿವಾಳ ಅಜಗರ ಸರ್ಪ ಸಮುದ್ರ ಪತಂಗ ಎಂಬ ಹುಳ ಮಧುಕೃತ ಜೇನುಹುಳ ಆನೆ ಆ ಜೇನನ್ನು ಜೇನುಹುಳವನ್ನು ಹೊಡೆದು ಗೂಡನ್ನು ತೆಗೆದುಕೊಂಡು ಹಿಂಡಿ ಜೇನು ಮಾಡುವಂತಹ ವ್ಯಕ್ತಿ ಅದರಂತೆ ಜಿಂಕೆ ಮೀನ ಪಿಂಗಲ ಎಂಬ ವೇಷ್ಯಾಸ್ತ್ರಿ ಕುರರ ಎಂಬ ಪಕ್ಷಿ ಕೂಸು ಕುಮಾರಿ ಹೆಣ್ಣು ಮಗಳು ಕನ್ಯೆ ಬಾಣವನ್ನು ಚೂಪು ಒಬ್ಬ ವ್ಯಕ್ತಿ ಹಾವು ಅಜಗರ ಬೇರೆ ಬರೀ ಹಾವು ಊರ್ಣನಾಭಿ ಜೇಡರಹೊಳ ಸುಪೇಶಕೃತ ಸುವರ್ಣವನ್ನು ಮಾಡುವವ ಏತೆ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿಂತ ಇಪ್ಪತ್ತನಾಲ್ಕು ಜನರನ್ನು ನಾನು ಗುರುಗಳನ್ನಾಗಿ ಪಡೆದಿದ್ದೇನೆ ಶಿಕ್ಷಾವೃತ್ತಿಭಾಂ ಅನ್ವಶಿಕ್ಷಮಹಂ ತತಃ ಯಥೋ ಯದನುಶಿಕ್ಷಾ ಯಥ ಅವಾನಾಹುಷಾತ್ಮಜ ತ ಪುರುಷವ್ಯಾಘ್ರ ನಿಬೋಧ ಕಥೆಯೇ ಇವರಿಂದ ನಾನೇನು ಕಲತೆ ಅದನ್ನು ಹೇಳ್ತೇನೆ ತಿಳಿದುಕೋ ಮೊದಲನೆಯದಾಗಿ ಪೃಥ್ವಿಯಿಂದ ನಾನೇನು ಕಲಿತೆ ಭೂತೈರಾಕ್ರಮ್ಯಮೋಪಿ ಧೀರೋ ದೈವಶಾನುಗೈಹಿ ತದ್ವಿನ್ನಚಲಯನ್ ಮಾರ್ಗಾದನುಶಿಕ್ಷನ್ ಕ್ಷಿತೈರ್ವ್ರತ ಭೂತೈರಕ್ರಮ್ಯಮೋಪಿ ಧೀರ ದೈವವಶಾನುಗೈಹಿ ನಾವ್ಯಾರೂ ಸ್ವತಂತ್ರರಲ್ಲ ಭಗವಂತನ ಅಧೀನರು ನಮ್ಮ ನಮ್ಮ ಕರ್ಮಗಳಿಗೆ ತಕ್ಕಂತೆ ಭಗವಂತನ ಅಧೀನರೇ ಆದಂತಹ ಬೇರೆ ಜನರು ನಮಗೆ ನಾನಾ ರೀತಿಯ ಪೀಡೆಯನ್ನು ಕೊಡ್ತಾರೆ ತೊಂದರೆಗಳನ್ನು ಕೊಡ್ತಾರೆ ಅದೇನಾದರೂ ಕೂಡ ನಮ್ಮ ಮಾರ್ಗದಿಂದ ನಾವು ಎಂದಿಗೂ ವಿಚಲಿತರಾಗಬಾರದು ಅವರು ಮಾಡಿದಂತಹ ಏನೇ ತಪ್ಪುಗಳಾದರೂ ಅದನ್ನು ಸಹನೆ ಮಾಡಬೇಕು ಇದನ್ನು ನಾನು ಪೃಥ್ವಿಯಿಂದ ಕಲಿತೆ ಅಂತಾನೆ ಭೂತೈರಾಕ್ರಮ್ಯ ಮಾಣೋಪಿ ಧೀರಹಾದೈವಶಾನುಗೈಹಿ ತದ್ವಿದ್ವಾನ್ ನ ಚಲೇನ್ಮಾರ್ಗಾತ ಅನುಶಿಕ್ಷಣ ಕ್ಷಿತೆ ಇರಬಾರ್ದು ಎಷ್ಟು ಜನ ತುಳಿತಾರೆ ಆದರೂ ಭೂಮಿ ಅದನ್ನು ಸಹನೆ ಮಾಡ್ತಾಳೆ ಯಾಕೆ ಇದೆಲ್ಲ ಭಗವಂತನ ಇಚ್ಛೆ ಭಗವದಧೀನರಾದವರು ಭಗವಂತನ ಸಂಕಲ್ಪದಂತೆ ದೇವರೇ ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕು ಅದಕ್ಕೋಸ್ಕರ ಅವರೇನು ತಪ್ಪು ಮಾಡಿದರೂ ಕ್ಷಮೆ ಮಾಡ್ತಾಳೆ ಹಾಗೆ ನಾವು ಕೂಡ ನಮ್ಮ ಕರ್ಮಾನುಸಾರವಾಗಿ ಭಗವಂತನಿಂದ ಪ್ರೇರಿತರಾದ ಈ ಎಲ್ಲ ಜನ ನನಗೆ ಈ ರೀತಿಯಾಗಿ ತಿಳಿಯುತ್ತಾರೆ ಬೈತಾರೆ ಅಂತಾರೆ ಆಡ್ತಾರೆ ಆದರೆ ನಾನು ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಮಾಡದೆ ಸಹನೆಯನ್ನು ಮಾಡಬೇಕು ಅಂತ ಪೃಥ್ವಿಯಿಂದ ತಿಳಿದೆ ಹೀಗಾಗಿ ಯಾರೇನ ಬೈದರೂ ಅಂದರೂ ಆಡಿದರೂ ನಾನು ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ ನಗತಾ ಇರುತ್ತೆ ಸುಮ್ಮನೆ ಇರುತ್ತೆ ಇದು ಅವಧೂತನ ಚರಿಯೆ ಇನ್ನೊಂದು ಕಲಿತೆ ಪೃಥ್ವಿಯಿಂದ ಪೃಥ್ವಿಯ ಮೇಲೆ ಮಲಗಿ ಎದ್ದು ಓಡಿ ಹೋಗಿಬಿಡ್ತೇವೆ ಆದರೆ ಆ ಪೃಥ್ವಿಯಿಂದ ಏನೆಲ್ಲ ಕಲಿಯಬಹುದು ಅನ್ನೋದನ್ನು ಜ್ಞಾನಿಗಳು ಆಲೋಚನೆ ಮಾಡ್ತಾರೆ ಶಶ್ವತ್ ಪರಾರ್ಥ ಸರ್ವೆಹಾಮ್ ಇನ್ನೊಬ್ಬರಿಗಾಗಿ ಎಲ್ಲ ಚೇಷ್ಟೆಗಳು ಪರಾರ್ಥ ಸರ್ವೆ ಈ ಹಾಂಧ್ರೆ ಚೇಷ್ಟ ಯಾವುದೇ ಚೇಷ್ಟೆಯನ್ನು ಮಾಡಲಿ ಅದು ಇನ್ನೊಬ್ಬರಿಗಾಗಿ ಪರಾರ್ಥೈಕಾಂತ ಸಂಭವಂ ವೃದ್ಧಿ ಏನೇ ಒಂದು ಅಭಿವೃದ್ಧಿ ಜೀವನದಲ್ಲಿ ಆಗುವುದಾದರೆ ಅದು ಇನ್ನೊಬ್ಬರಿಗಾಗಿ ಸಾಧುಶಿಕ್ಷಿತ ಭೂಮಿಯಶ್ಚ ಅಣುಶಿಕ್ಷ ಮೃತಾಂತರಂ ಇದು ಎರಡನೇದನ್ನು ನಾನು ಭೂಮಿಯಿಂದ ಕಲಿತದ್ದು ಅಂತ ಭೂಮಿ ಅದು ತಾನಿರೋದೇ ಇನ್ನೊಬ್ಬರಿಗಾಗಿ ಭೂಮಿಯಲ್ಲಿ ಸಸ್ಯಗಳ ವೃದ್ಧಿಯಾಗ್ತದೆ ಅಭಿವೃದ್ಧಿ ಆಗ್ತದೆ ಅದು ಯಾರಿಗೆ ಇನ್ನೊಬ್ಬರಿಗಾಗಿ ತನಗಾಗಿ ಅಲ್ಲ ತಾನು ಇರುವುದು ಬೀಜಗಳನ್ನು ಒಳಗೆ ಸ್ವೀಕರಿಸೋದು ತೆಗೆದುಕೊಂಡ ಬೀಜಗಳಿಗೆ ವೃದ್ಧಿಯನ್ನು ಕೊಟ್ಟು ಅವುಗಳನ್ನು ಸಸ್ಯ ವೃಕ್ಷಗಳ ರೂಪದಲ್ಲಿ ಬೆಳೆಸೋದು ಎಲ್ಲವೂ ಇನ್ನೊಬ್ಬರಿಗಾಗಿ ಮಾಡುತ್ತೆ ಅದನ್ನು ನಾನು ನೋಡಿ ಕಲಿತೆ ನಾವೂ ಕೂಡ ಜೀವನದಲ್ಲಿ ಇನ್ನೊಬ್ಬರಿಗಾಗಿ ಕಾರ್ಯಗಳನ್ನು ಮಾಡಬೇಕು ಪರೋಪಕಾರವನ್ನು ಮಾಡಬೇಕು ನಾವು ಏನಾದರೂ ವೃದ್ಧಿಯನ್ನು ಸಂಪತ್ತಿನ ವೃದ್ಧಿ ಇನ್ನನೇಕ ವಿಧವಾದ ವೃದ್ಧಿಗಳನ್ನು ಅಭಿವೃದ್ಧಿಯನ್ನು ಜೀವನದಲ್ಲಿ ಪಡೆದುಕೊಳ್ಳೋದಾದರೆ ಅದು ಕೂಡ ಇನ್ನೊಬ್ಬರಿಗಾಗಿ ಆಗಬೇಕು ಅನ್ನುವುದನ್ನು ನಾನು ಕಂಡೇ ಅದಕ್ಕೆ ಶ್ರೀಮದಾಚಾರ್ಯರು ಇದರಲ್ಲಿ ವಿಭಾಗ ಮಾಡಿ ತಿಳಿಸ್ತಾರೆ ವೃದ್ಧಿಯಲ್ಲಿ ಎರಡು ತರಹದ ವೃದ್ಧಿ ಇದೆ ಐಹಿಕ ವೃದ್ಧಿ ಪಾರಲೌಕಿಕ ವೃದ್ಧಿ ಅಂತ ಅದರಲ್ಲಿ ಐಹಿಕ ವೃದ್ಧಿ ಬೇರೆ ಪಾರಲೌಕಿಕ ವೃದ್ಧಿ ಬೇರೆ ಹಣ ಕಾಸು ಅಧಿಕಾರ ಇವುಗಳ ಅಭಿವೃದ್ಧಿ ಇದು ಐಹಿಕ ವೃದ್ಧಿ ಜ್ಞಾನ ಭಕ್ತಿಯಾದಿ ಗುಣಗಳ ಅಭಿವೃದ್ಧಿ ಇದು ಪಾರಲೌಕಿಕ ಅಭಿವೃದ್ಧಿ ಯಾಕೆಂದರೆ ಇದು ಪರಲೋಕ ಸಾಧನ ಅದರ ಲಾಭ ಎಲ್ಲ ಅಲ್ಲಿ ಇಲ್ಲಿ ಇಲ್ಲ ಇದರಲ್ಲಿ ಐಹಿಕ ವೃದ್ಧಿ ಏನಿದೆ ಅದು ಎಲ್ಲ ಸಜ್ಜನರಿಗಾಗಿ ನಾವು ಐಹಿಕ ವೃದ್ಧಿಯನ್ನು ಬಯಸಬೇಕು ನಮಗಿಂತಲೂ ಚಿಕ್ಕವರಾಗಿರ್ಬೋದು ಸಮಾನರಾಗಿರಬಹುದು ದೊಡ್ಡವರಾಗಿರಬಹುದು ಸಜ್ಜನರು ಯೋಗ್ಯರು ಭಕ್ತರು ಅಂತಾದರೆ ಸಾಕು ಅವರಿಗಾಗಿ ನಮ್ಮ ಐಹಿಕ ವೃದ್ಧಿಯನ್ನು ನಾವು ಬಯಸಬೇಕು ನಮಗೇನಾದರೂ ಸಂಪತ್ತು ಬೇಕು ಅಂದರೆ ಯಾಕೆ ದಾನ ಮಾಡುವುದಕ್ಕೆ ಇನ್ನೊಬ್ಬರಿಗೆ ಕೊಡುವುದಕ್ಕೆ ಅವರೆಲ್ಲರಿಗೆ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಸಹಾಯ ಮಾಡುವುದಕ್ಕಾಗಿ ನನಗೆ ಸಂಪತ್ತಿರಲಿ ಅಂತ ಸಜ್ಜನಾರ್ಥೇನು ಮನ್ಯೇತ ಐಹಿಕೀಮಿ ಮಾತ್ಮನಃ ಸಜ್ಜನರಿಗಾಗಿ ತನ್ನ ವೃದ್ಧಿಯನ್ನು ತಾನು ಬಯಸಬೇಕು ಪಾರತ್ರಿಕೀಂ ಐಹಿಕೀಂಚ ಪ್ರೀತಯೇ ಗುರುದೇವಯೋ ಇನ್ನು ಪಾರತ್ರಿಕ ವೃದ್ಧಿ ಏನಿದೆ ಜ್ಞಾನಭಕ್ತಿಯಾದಿ ಪರಲೋಕ ಸಾಧನವಾದ ವಸ್ತುಗಳ ವೃದ್ಧಿ ಉಂಟಲ್ಲ ಆ ವೃದ್ಧಿಯನ್ನು ದೊಡ್ಡವರಿಗಾಗಿ ಗುರುಗಳ ಪ್ರೀತಿಗಾಗಿ ದೇವತೆಗಳ ಭಗವಂತನ ಪ್ರೀತಿಗಾಗಿ ನಮ್ಮ ಪಾರತ್ರಿಕ ವೃದ್ಧಿಯನ್ನು ನಾವು ಬಯಸು ಐಹಿಕ ವೃದ್ಧಿ ಪಾರತ್ರಿಕ ವೃದ್ಧಿ ಎರಡೂ ಗುರುದೇವತೆಗಳ ಪ್ರೀತಿಗೆ ಐಹಿಕ ವೃದ್ಧಿ ಇದ್ದರೆ ಹಣದಿಂದ ಯಜ್ಞಯಾಗಾದಿಗಳನ್ನು ಮಾಡಬಹುದು ಇನ್ನು ಅನೇಕ ದೇವತಾ ಕಾರ್ಯಗಳನ್ನು ಮಾಡಿ ಗುರುಗಳ ದೇವತೆಗಳ ಭಗವಂತನ ಸಂತೋಷವನ್ನೂ ಪಡಿಸಬಹುದು ಲೌಕಿಕರಾದ ಸಾಮಾನ್ಯ ಜನರ ಸಂತೋಷವನ್ನು ಐಹಿಕ ವೃದ್ಧಿ ಎರಡೂ ಕಡೆಗೆ ಆದರೆ ಜ್ಞಾನಭಕ್ತಿಯಾದಿಗಳ ವೃದ್ಧಿ ಯಾರಿಗಾಗಿ ಅದು ಗುರುದೇವತೆಗಳ ಪ್ರೀತಿಗಾಗಿ ಪರ ಅನ್ನುವುದಕ್ಕೆ ಪರ ಅಂದರೆ ಉತ್ತಮ ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧುಶಿಕ್ಷೇತ ಭೂಮಿಶ್ಚ ಅನುಶಿಕ್ಷ ಮೃತಾಂತರಂ ದೇವತಾನಾಂಚ ಸರ್ವೇಶಾಂ ಸ್ವೋತ್ತಮಾನಂಚ ಸರ್ವಶಃ ಅಂತ ಅದಕ್ಕೆ ಶ್ರೀನಿವಾಸ ತೀರ್ಥರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗಂತಾರೆ ಮೊದಲಿಗೊಮ್ಮೆ ಹೇಳಿದ್ದಾರೆ ಶ್ರೀಮುದಾಚಾರ್ಯರು ಪಾರತ್ರಿಕ ಐಹಿಕವಾದ ಎರಡೂ ತರಹದ ವೃದ್ಧಿಗಳನ್ನು ಯಾರಿಗಾಗಿ ಬಯಸಬೇಕು ಅಂತಂದರೆ ಗುರುದೇವತೆಗಳ ಪ್ರೀತಿಗಾಗಿ ಅಂಥೇಳಿ ಮತ್ತೆ ದೇವತಾನಂಚ ಸರ್ವೇಶಾಂನು ದೇವತೆಗಳನ್ನು ಹೇಳಿದ್ದಾರೆ ಹಿಂದೆ ಅದಕ್ಕೆ ಗುರು ಅಂದರೆ ನನಗೆ ಪ್ರತ್ಯಕ್ಷವಾಗಿ ಪಾಠ ಹೇಳಿದ ಗುರುಗಳೇ ಗುರುಗಳು ನಾನೇನಾದರೂ ಪಾರಲೌಕಿಕ ವೃದ್ಧಿಯನ್ನು ಬಯಸುವುದಾದರೆ ಉಪದೇಶ ಮಾಡಿದ ಗುರುಗಳ ಪ್ರೀತಿಗಾಗಿ ಮಾತ್ರ ಅಥವಾ ನನಗೆ ಇಷ್ಟ ದೇವತೆ ಅಂತ ಒಂದಿರ್ತದೆ ಒಂದು ದೇವತೆಯ ಉಪಾಸನೆಯನ್ನು ನಾನು ಮಾಡುತ್ತೇನೆ ಆ ದೇವತೆಯ ಪ್ರೀತಿಗಾಗಿ ಮಾತ್ರ ನಾನು ಮಾಡೋದು ಅಂತ ಭಾವಿಸಬೇಡಿ ಪ್ರೀತೆಯೇ ಗುರುದೇವಯೋಹೋ ಅಂತನ್ನೋದಕ್ಕೆ ಅದಕ್ಕಾಗಿ ಸ್ವಪದಾನಿಚವರ್ಣಂತೆ ತಮ್ಮ ಮಾತಿಗೆ ತಾವೇ ವ್ಯಾಖ್ಯಾನ ಮಾಡಿದರು ಶ್ರೀಮದಾಚಾರ್ಯರು ದೇವತಾನಾಂಚ ಸರ್ವೇಶಾಂ ನಿನಗೆ ಇಷ್ಟ ದೇವತೆ ಅಂತ ಮಾತ್ರ ಅಲ್ಲ ನಿನ್ನ ಇಷ್ಟ ದೇವತೆಯು ಉಪಾಸನೆಯನ್ನು ಮಾಡ್ಕೋ ಆದರೆ ದೇವತೆಗಳೂಂತಿಯಾರಿದ್ದಾರೆ ವಿಷ್ಣು ಭಕ್ತರಾದ ಎಲ್ಲ ದೇವತೆಗಳ ಪ್ರೀತಿಗಾಗಿ ನೀನು ಕಾರ್ಯಗಳನ್ನು ಮಾಡಬೇಕು ನಿನ್ನ ವೃದ್ಧಿಯನ್ನು ಮೀಸಲಾಗಿಡಬೇಕು ಗುರುಗಳು ಗುರುಗಳು ಅಂದರೆ ಕೇವಲ ಉಪದೇಶ ಮಾಡಿದ ಗುರುಗಳಷ್ಟೇ ಗುರುಗಳಲ್ಲ ಸೋತ್ತಮಾನಾಂಚ ಸರ್ವಶಃ ನಿನಗಿಂತಲೂ ಉತ್ತಮರೂ ಅಂತ ಯಾರೋ ಅವರೆಲ್ಲ ನಿನಗೆ ಗುರುಗಳೇ ನಮಗಿಂತ ಉತ್ತಮರಾದ ಎಲ್ಲ ಗುರುಗಳು ದೇವತೆಗಳು ಅಂತ ಹೆಸರಿರುವ ಎಲ್ಲ ದೇವತೆಗಳು ನಮಗೆ ಪೂಜ್ಯರೇ ಅವರೆಲ್ಲರ ಪ್ರೀತಿಗಾಗಿ ನಾವು ಪಾರಲೌಕಿಕ ವೃದ್ಧಿಯನ್ನು ಬಯಸಬೇಕು ಅನ್ನುವ ಅಭಿಪ್ರಾಯದಲ್ಲಿ ಶ್ರೀಮದಾಚಾರ್ಯರು ಗುರುದೇವಯೋಹೋ ಅನ್ನುವುದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎಂಬುದಾಗಿ ಶ್ರೀನಿವಾಸ ದೇವಸ್ಥರು ವಿಶ್ವಮ್ವಮಹಾಪರಿಷತ್ತಿನ ವಿಚಾರವಿ